ಕಮಲಾ ಲೆಕ್ಚರ್ಸ್ ಎಂಬ ದತ್ತಿಯಲ್ಲಿರುವ ಕಮಲಾ ಎಂಬ ಹೆಸರು ಆ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದ ಆಶುತೋಷ ಮುಖರ್ಜಿಯವರ ಮಗಳ ಹೆಸರು ದಿವಂಗತಳಾಗಿದ್ದ ಆಕೆ ಹೆಸರನ್ನು ಶಾಶ್ವತ ಪಡಿಸಬೇಕೆಂದು ಮುಖರ್ಜಿಯವರು ಆ ದತ್ತಿಯನ್ನು ನಿಯಮಗಳಲ್ಲಿ ಒಂದು ಗೊತ್ತಾದ ಉಪನ್ಯಾಸಕರು ಕಲ್ಕತ್ತಾದ ವಿಶ್ವವಿದ್ಯಾನಿಲಯದಲ್ಲಿ ಮಾತನಾಡುವುದರ ಜೊತೆಗೆ ಇಂಡಿಯಾದ ಇನ್ನೊಂದು ಯಾವುದಾದರೂ ಸ್ಥಳದ ವಿಶ್ವವಿದ್ಯಾನಿಲಯದಲ್ಲಿ ಅದೇ ವಿಷಯವನ್ನು ಕುರಿತು ಭಾಷಣ ಮಾಡಬೇಕೆಂಬುದು ಶಾಸಿಗಳವರು ಇಂಡಿಯಾ ದೇಶದ ರಾಷ್ಟ್ರ ಅವನ ಹಕ್ಕುಗಳು ಮತ್ತು ಕರ್ತವ್ಯಗಳು ಉಪನ್ಯಾಸ ಮಾಲೆಯನ್ನು ಕಲ್ಕತ್ತಾದಲ್ಲಿ ಕೊಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರ ಫೆಬ್ರವರಿ ತಿಂಗಳಲ್ಲಿ ಅದನ್ನು ದತ್ತಿಯ ನಿಯಮದಂತೆ ಮದರಾಸಿನಲ್ಲಿ ಪುನರಾವರ್ತನೆ ಮಾಡಿದ್ದಾಯಿತು ಅದು ಅದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಇದನ್ನು ಕುರಿತು ಶಾಸ್ತ್ರಿಗಳ ಸ್ವಭಾವ್ಯೋತಕವಾದ ಒಂದು ಸಂಗತಿಯನ್ನು ಅರಿಕೆ ಮಾಡಬಹುದು ಎಸ್ ಕೃಷ್ಣಸ್ವಾಮಿಯಯ್ಯರ್ ಶಾಸ್ತ್ರಿಗಳ ಉಪನ್ಯಾಸಕ್ಕಾಗಿ ಅನೇಕ ಪರಸ್ಥಳಗಳಿಂದ ಮದರಾಸಿಗೆ ಜನ ಬಂದಿದ್ದರು ಸ್ಥಳ ಹಿಂದಿನ ಕ್ರಿಶ್ಚಿಯನ್ ಕಾಲೇಜಿನ ಒಂದು ಸಭಾ ಮಂದಿರ ಉಪನ್ಯಾಸಕ್ಕಾಗಿ ಗೊತ್ತಾಗಿದ್ದ ದಿವಸಕ್ಕೆ ಹಿಂದೆ ಎರಡು ಮೂರು ದಿನಗಳಿಂದ ಶಾಸ್ತಿಗಳಿಗೆ ಜ್ವರ ಬರುತ್ತಿತ್ತು ತುಂಬಾ ಜ್ವರ ಅದನ್ನು ತಿಳಿದ ಬಂಧುಗಳು ಸ್ನೇಹಿತರು ಆ ಉಪನ್ಯಾಸದ ದಿನವನ್ನು ಮುಂದಕ್ಕೆ ತಳ್ಳಬೇಕೆಂದು ಒತ್ತಾಯ ಮಾಡಿದೆವು ಬಹುಮಂದಿ ದೊಡ್ಡ ಮನುಷ್ಯರು ಶಾಸ್ತ್ರಿಗಳಿಗೆ ಒಡಂಬಡಿಕೆ ಹೇಳಿ ಉಪನ್ಯಾಸದ ತಾರೀಖನ್ನು ಮುಂದಕ್ಕೆ ತಳ್ಳಲು ಅಪ್ಪಣೆ ಬೇಡಿದರು ಶಾಸ್ತ್ರಿಗಳು ಒಪ್ಪಲಿಲ್ಲ ಮದರಾಸು ವಿಶ್ವವಿದ್ಯಾನಿಲಯದ ಆಗಿನ ವೈಸ್ ಚಾನ್ಸಲರು ಶಾಸಿಗಳ ಮನೆಗೆ ಬಂದು ಬಹುವಾಗಿ ಹೇಳಿದರು ಶಾಸ್ತಿಗಳು ನಿರಾಕರಿಸಿದರು ತಡಗೆ ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಎಂಬ ವೈ ವೃದ್ಧರೊಬ್ಬರು ಬಳಿಗೆ ಬಂದರು ಆಗ ನಾನು ಕಂಡದ್ದನ್ನು ಇಲ್ಲಿ ಹೇಳುತ್ತೇನೆ ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಅವರು ಮಹಾಪ್ರಸಿದ್ಧರಾದ ವಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ಸ್ನೇಹಿತರು ಮತ್ತು ಅವರಿಗಿಂತ ಸ್ವಲ್ಪ ಹಿರಿಯರು ನಾನಿವರನ್ನು ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಎಂದು ಕರೆಯುತ್ತೇನೆ ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಪೊಲೀಸ್ ಇಲಾಖೆಯಲ್ಲಿ ಚಾಕರಿ ಮಾಡಿ ಸೂಪರಿಂಟೆಂಡೆಂಟ್ ಹುದ್ದೆಯಿಂದ ನಿವೃತ್ತರಾಗಿದ್ದವರು ವಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ತಮ್ಮ ದಾನ ಧರ್ಮ ಕಾರ್ಯಗಳ ಭವಿಷ್ಯವನ್ನೆಲ್ಲ ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಅವರಿಗೆ ಒಪ್ಪಿಸಿದರು ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಮೈಲಾಪುರದಲ್ಲಿ ಮನೆ ಮನೆಗೂ ತಿಳಿದವರು ಪ್ರತಿದಿನವೂ ಬೆಳಿಗ್ಗೆ ಎದ್ದು ವಿಭೂತಿ ಧರಿಸಿ ತಮ್ಮ ಧರ್ಮ ಕಾರ್ಯಗಳ ಸ್ಥಳಕ್ಕೆ ಹೊರಳುವರು ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಯಾರೋ ಒಬ್ಬರು ಸಿಕ್ಕಿ ನಮಸ್ಕಾರ ಹೇಳುವರು ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಶ್ರೀ ರಾಮ್ಯ ರಾಮಶರಣಂ ಎಂದು ಉತ್ತರ ಹೇಳುವರು ಒಂದು ದಿನ ಒಬ್ಬ ಸ್ನೇಹಿತರು ಬಹುಶಃ ಶ್ರೀನಿವಾಸ ಶಾಸ್ತ್ರಿಗಳೇ ಎಂದು ನನ್ನ ಕೃಷ್ಣಸ್ವಾಮಿ ಅಯ್ಯರವನನ್ನು ಕುರಿತು ಕೇಳಿದರು ನೀವು ಶ್ರೀರಾಮ ಶರಣಂ ಎಂದು ಹೇಳುತ್ತೀರಿ ಆ ವಾಕ್ಯವನ್ನು ಪೂರ್ತಿಯಾಕೆ ಹೇಳುವುದಿಲ್ಲ ಶ್ರೀರಾಮ ಶರಣಂ ಮಮ ಎಲ್ಲವೇ ವಾಕ್ಯ ಅಯ್ಯ ಮಮಾ ಬಿಡಬೇಕೆಂಬುದು ನಮಗಾಗಿರುವ ಉಪದೇಶ ಅದನ್ನು ಬಿಡಲು ಪ್ರಯತ್ನ ಮಾಡುತ್ತಿರುವವನು ನಾನು ಮಮಾ ಎಂಬುದನ್ನೇ ನೀನು ಜ್ಞಾಪಕಕ್ಕೆ ತರುತ್ತಿಯಲ್ಲ ಇದು ಎಸ್ ಕೃಷ್ಣಸ್ವಾಮಿ ಅಯ್ಯರವರ ಸ್ವಭಾವ ಶಾಸ್ತ್ರಿಗಳಿಗೆ ಅವರಲ್ಲಿ ಪೂಜ್ಯ ಭಾವ ಎಸ್ ಕೃಷ್ಣಸ್ವಾಮಿ ಅಯ್ಯರವರು ಶಾಸ್ತ್ರಿಗಳು ಮಲಗಿದ್ದ ಮಂಚದ ಮೇಲೆ ಕುಳಿತು ಶಾಸ್ತ್ರಿಗಳ ಮೈಮೇಲೆ ಕೈಯಿಟ್ಟು ಶ್ರೀನಿವಾಸ ಎಂದು ಕೂಗಿದರು ಶಾಸಿಗಳು ಕಣ್ಣು ಬಿಟ್ಟು ನೋಡಿ ಅಯ್ಯರ್ ವಾಳ್ ಎನ್ನುತ್ತಾ ಮೇಲಕ್ಕೆ ಕೇಳಲು ಪ್ರಯತ್ನಿಸಿದರು ಕೃಷ್ಣಸ್ವಾಮಿ ಅಯ್ಯರ್ ಅದನ್ನು ತಡೆದು ಮಲಗಿರು ಎಂದು ಹೇಳಿ ಹೀಗೆಂದರು ಶ್ರೀನಿವಾಸ ನಿನ್ನನ್ನು ಏಕವಚನದಲ್ಲಿ ಮಾತನಾಡಿಸುವ ಜನ ಈಗ ಯಾರು ಯಾರಿದ್ದಾರೆ ನನ್ನ ಅಕ್ಕ ಇದ್ದರು ನೀವು ಒಬ್ಬರು ಆಕೆ ಹೋದ ಮೇಲೆ ನಿಮ್ಮನ್ನು ಬಿಟ್ಟು ನನಗೆ ಯಾರಿದ್ದಾರೆ ಹಿರಿಯರು ಹಾಗಾದರೆ ಹಿರಿಯರ ಮಾತನ್ನು ನೀನು ಕೇಳಬೇಕಲ್ಲ ಉಪನ್ಯಾಸದ ತಾರೀಖಿನ ವಿಷಯವೊಂದನ್ನು ಹೊರತು ಬೇರೆ ಏನು ಹೇಳಿದರೂ ಕೇಳುತ್ತೇನೆ ಕೃಷ್ಣಸ್ವಾಮಿ ಅಯ್ಯರ್ ನಕ್ಕು ಹೇಳಿದರು ಬಹು ನಿಶಕ್ತಿಯಾಗಿದ್ದೀಯಲ್ಲೋ ಮಗು ನನಗೆ ಉಪನ್ಯಾಸ ಎದೆಯ ಮೇಲೆ ಒತ್ತುತ್ತಿದೆ ಆ ಭಾರವನ್ನು ಇಳಿಸಿದರೆ ನನ್ನ ಜ್ವರವೂ ಇಳಿದಿತು ಹಾಗಲ್ಲದೆ ಉಪನ್ಯಾಸದ ದಿನವನ್ನು ಮುಂದಕ್ಕೆ ತಳ್ಳಿದರೆ ನಾನು ಹೊರುವ ಭಾರ ಇನ್ನು ಹೆಚ್ಚಾಗುತ್ತದೆ ಪರಸ್ಥರಗಳಿಂದ ನೂರಾರು ಮಂದಿ ಈ ಉಪನ್ಯಾಸಕ್ಕಾಗಿ ಬಂದಿದ್ದಾರೆ ಮದರಾಸು ಪಟ್ಟಣದಲ್ಲಿ ಅವರು ಮೂರು ನಾಲ್ಕು ದಿನ ನಿಲ್ಲುವುದೆಂದರೆ ಎಷ್ಟು ವೆಚ್ಚ ಎಷ್ಟು ಅನಾನುಕೂಲ ಅವರಿಗೆ ಅದರ ಚಿಂತೆಯೇ ನನಗೆ ಅತಿಯಾಗಿದೆ ನೀವು ಆಶೀರ್ವಾದ ಕೊಡಿ ಉಪನ್ಯಾಸ ಸರಿಯಾಗಿ ನಡೆಯುತ್ತದೆ ಇಂಥ ಪ್ರೀತಿಗೆ ದೇವರು ಹಾಗಾದರೆ ಆಗಲಿ ಇನ್ನೊಂದು ಮಾತನ್ನು ಹೇಳುತ್ತೇನೆ ಉಪನ್ಯಾಸ ಕಾಲದಲ್ಲಿ ನಾನು ನಿನ್ನ ಪಕ್ಕದಲ್ಲಿದ್ದು ಅರ್ಧರ್ಧ ಗಂಟೆಗೆ ಒಂದು ಮಾತ್ರೆ ಒಂದು ಕಷಾಯ ಕೊಡಿಸುತ್ತೇನೆ ನೀನು ಅದನ್ನು ತೆಗೆದುಕೋ ಎಲ್ಲ ಒಳ್ಳೆಯದಾದೀತು ಹೀಗೆ ಹೇಳುತ್ತಾ ಶಾಸ್ತ್ರಿಗಳ ಹಣೆಗೆ ತಾವು ಮಂತ್ರಿಸಿ ತಂದಿದ ವಿಭೂತಿಯನ್ನು ಹಚ್ಚಿದರು ಆ ಏರ್ಪಾಟಿನಂತೆ ಅಂದು ಸಂಜೆಯು ದಿನವೂ ಮಾರನೆಯ ದಿನವೂ ಮೂರನೆಯ ದಿನವೂ ಕೃಷ್ಣಸ್ವಾಮಿ ಅಯ್ಯರವರು ಉಪನ್ಯಾಸ ಸ್ಥಳಕ್ಕೆ ಒಬ್ಬ ಆಯುರ್ವೇದ ವೈದ್ಯರನ್ನು ಕರೆತಂದು ಕಾಲಕಾಲಕ್ಕೆ ಶಾಸ್ತ್ರಿಗಳಿಗೆ ಔಷಧ ಕುಳಿಸಿದರು ನಾನು ಆ ಉಪನ್ಯಾಸಗಳನ್ನು ಕೇಳಿದವನು ಉಪನ್ಯಾಸಗಳು ನಾವು ನಿರೀಕ್ಷಿಸಿಕೊಂಡ್ ಕೊಂಡಿದ್ದಂತೆ ಸೊಗಸಾಗಿ ಬೋಧಪ್ರದವಾಗಿ ಪ್ರೌಢ ವಾಕ್ಷ ವಾಕ್ ಸರಣಿಯಿಂದ ಹರಿದು ಬಂದವು ಎಲ್ಲರಿಗೂ ಸಂತೃಪ್ತಿಯಾಯಿತು ಗೋಕಲೆ ಜೀವನ ಚರಿತ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮನಸ್ಸಿನಲ್ಲಿ ಒಂದು ದೊಡ್ಡ ಸಂಕಲ್ಪ ಉದಿಸಿತ್ತು ತಮ್ಮ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆಯವರ ಜೀವನ ಚರಿತ್ರೆಯನ್ನು ಸಾರ್ವಜನಿಕ ಕಾರ್ಯತತ್ವಗಳನ್ನು ಸಮಗ್ರವಾಗಿ ಬರೆಯಬೇಕೆಂದು ಈ ಗ್ರಂಥವನ್ನು ಬರೆದಿದ್ದರೆ ಅದು ಶಾಸ್ತ್ರಿಗಳ ಮಹಾಕೃತಿಯಾಗಿ ನಿಲ್ಲುತ್ತಿತ್ತು ಆ ಕಾರ್ಯಕ್ಕೆ ಅವಶ್ಯವಾದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡರು ಗೋಖಲೆಯವರು ಬರೆದಿದ್ದ ಹತ್ತಾರು ಕಾಗದಗಳ ಅಸಲುಗಳು ಗೋಖಲೆಯವರಿಗೆ ಹತ್ತಾರು ಕಡಿಂದ ಬಂದಿದ್ದ ಪತ್ರಗಳು ಆ ಕಾಲದ ರಾಜಕೀಯ ಪ್ರಶ್ನೆಗಳ ವಿಷಯದಲ್ಲಿ ಪತ್ರಿಕೆಗಳಲ್ಲಿ ನಡೆದಿದ್ದ ಪತ್ರಿಕಾ ಪ್ರಸಂಗ ಗೋಖಲೆಯವರ ಹಿರಿಯರ ಮತ್ತು ಗುರುಗಳ ಮಿತ್ರರ ಮತ್ತು ವಿರೋಧಿ ವರ್ಗದವರ ವಿಷಯಕ್ಕೆ ಸಂಬಂಧಪಟ್ಟ ಕಾಗದ ಇವುಗಳನ್ನೆಲ್ಲಾ ಸಂಗ್ರಹ ಮಾಡಿ ಬೆಂಗಳೂರಿಗೆ ತಂದರು ಆ ಸಾವಿರಾರು ಕಾಗದ ಗಮನವಿರಿಸಿ ಓದಿ ಟಿಪ್ಪಣಿ ಬರೆಯುವ ಕೆಲಸಕ್ಕೆ ನಾನು ಸಿದ್ಧನೆಂದು ಮೊದಲೇ ಒಪ್ಪಿಗೆ ಕೊಟ್ಟಿದ್ದೆ ಕಾಗದದ ಕಟ್ಟುಗಳ ಪೆಟ್ಟಿಗೆ ಬಂದಾಗ ಕಾಗದ ಮೇಲಂದಾಜಿಗೆ ಮೇಲಂದಾಜಿಗಾಗಿ ನೋಡಿದೆವು ಆ ಕಾಗದಗಳನ್ನು ತಾರೀಖಿಗೆ ಅನುಸಾರವಾಗಿ ವ್ಯಕ್ತಿಗೆ ಅನುಸಾರವಾಗಿ ಪ್ರಸಂಗಕ್ಕೆ ಅನುಸಾರವಾಗಿ ವರ್ಗೀಕರಿಸಿ ಒಂದೊಂದು ಕಾಗದದ ಮೇಲೂ ಅದರ ಸಾರಾಂಶವನ್ನು ಒಂದೆರಡು ಮಾತುಗಳಲ್ಲಿ ಸೂಚಿಸಿ ಸಂಗ್ರಹ ಚೀಟಿ ಬರೆದಿಡತಕ್ಕದ್ದೆಂದು ಗೊತ್ತು ಮಾಡಿಕೊಂಡೆವು ಈ ಸಾರಿ ಶಾಸಿಗಳವರು ಶಂಕರಪುರದಲ್ಲಿ ನನಗೆ ತೀರಾ ಸಮೀಪವಾದ ಮನೆಯಲ್ಲಿ ತಂಗಿದ್ದರು ಆದ್ದರಿಂದ ಕೆಲಸ ಬೇಗ ಬೇಗ ನಡೆಯಲು ಅನುಕೂಲವಾಯಿತು ನನ್ನ ಜೊತೆಗೆ ಒಬ್ಬರಿಬ್ಬರು ಯುವ ಕೆಲಸಕ್ಕೆ ಬಂದರು ಕೆಲಸ ನನಗೆ ತುಂಬಾ ಕುತೂಹಲಕಾರ ು ನಮ್ಮ ದೇಶದ ಚರಿತ್ರೆಗೆ ಅತ್ಯಂತವಾಗಿ ಸಂಬಂಧಪಟ್ಟ ಬಹುಮಂದಿ ಮಹನೀಯರ ಪತ್ರ ವ್ಯವಹಾರ ಅದರಲ್ಲಿ ಇತ್ತು ವಿಶ್ವೇಶ್ವರಯ್ಯನವರು ಗೋಖಲೆಯವರಿಗೆ ಬರೆದದ್ದು ವಾದ ಅವರೊಡನೆ ವ್ಯವಹಾರ ಬಂಗಾಳದ ಸರ್ ಕೆ ಜಿ ಗುಪ್ತಾ ಮೊದಲಾದವರೊಡನೆ ವ್ಯವಹಾರ ಇಂಡಿಯಾದ ಎಲ್ಲ ಪ್ರಾಂತಗಳ ಜನನಾಯಕರ ಸಂಗಡವು ನಡೆದಿದ್ದ ಪತ್ರ ವ್ಯವಹಾರ ಹಾಗೆಯೇ ಭಾರತದ ವಿದೇಶೀಯ ಸ್ನೇಹಿತರಾದ ವೆಡರ್ಬರ್ನ್ ಸರ್ ಹೆನ್ರಿ ಕಾಟನ್ ಮುಂತಾದವರ ಕಾಗದ ಪತ್ರಗಳು ಹೀಗೆ ಅತ್ಯಂತ ಸ್ವಾ ಸ್ಯಾರಸ್ಯಕರವಾದ ಕಾಗದ ಪತ್ರಗಳು ನೂರು ನೂರಾಗಿದ್ದವು ಆ ರಾಶಿಯಲ್ಲಿ ಸುಮಾರು ಅರ್ಧದಷ್ಟನ್ನು ಪರಿಶೀಲನೆ ಮಾಡಿದ್ದಾಯಿತು ಅವುಗಳನ್ನು ತಾವು ಮತ್ತೊಮ್ಮೆ ಪರಿಶೀಲಿಸುವುದಾಗಿ ಶಾಸ್ತ್ರಿಗಳು ಹೇಳಿ ಪೂನಾಕ್ಕೆ ಪ್ರಯಾಣ ಮಾಡಿದರು ಪೂನಾದಲ್ಲಿ ಸರ್ವೆಸ್ ಆಫ್ ಇಂಡಿಯಾ ಸೊಸೈಟಿಗೆ ಸೇರಿದ ಆರ್ಯಭೂಷಣ ಮುದ್ರಣಾಲಯದ ಕಟ್ಟಡದಲ್ಲಿ ಈ ಕಾಗದದ ಕಟ್ಟುಗಳನ್ನು ಇಟ್ಟಿದ್ದರು ಆ ಕಟ್ಟಡಕ್ಕೆ ಹೇಗೋ ಬೆಂಕಿ ಬಿತ್ತು ಕಟ್ಟಡದ ಜೊತೆಗೆ ಅದರಲ್ಲಿದ್ದ ಎಷ್ಟೋ ವಸ್ತುಗಳು ಬೆಂಕಿಯ ಪಾಲಾದವು ಗೋಕಲೆ ಪತ್ರೆಗಳ ರಾಶಿಯೂ ಹಾಗೆ ಭಸ್ಮವಾಯಿತು ಶಾಸಿಗಳ ಸಂಕಲ್ಪ ರೂಪುಗೊಳ್ಳದೆ ನಿಂತು ಹೋಯಿತು ದೇಹ ಪೋಷಣೆ ಗೋಕಲೆ ಕಾರ್ಯ ನಡೆಯುತ್ತಿದ್ದ ಕಾಲದಲ್ಲಿ ನಾವು ಪ್ರತಿದಿನವೂ ವಾಕಿಂಗ್ ಹೋಗುವುದು ಹಿಂದೆಗೆ ಬಂದ ಕೊಂಚ ಹೊತ್ತು ಕೆಲಸಕ್ಕೆ ಕೂಡುವುದು ಹೀಗೆ ನಡೆಯುತ್ತಿತ್ತು ಒಂದು ದಿನ ಶಾಸಿಗಳು ತುಂಬಾ ನೊಂದುಕೊಂಡು ಹೇಳಿದರು ಏನು ಸರ್ ಈ ಹಾಳು ದೇಹದ ಪೋಷಣೆಯಲ್ಲಿಯೇ ಆಯಸ್ಸು ಮುಗಿಯುತ್ತಿದೆ ಬೆಳಗಾದರೆ ತಿಂಬೋಣ ಅದು ಜೀರ್ಣವಾಗಲಿಕ್ಕಾಗಿ ತಿರುಗಾಡೋಣ ತಿರುಗಾಡೋಣ ತಿರುಗಾಟದ ಆಯಾಸದ ಪರಿಹಾರಕ್ಕೋಸ್ಕರ ವಿಶ್ರಾಂತಿ ವೆಚ್ಚವಾಗಿ ಹೋದ ಶಕ್ತಿಯನ್ನು ಭರ್ತಿ ಮತ್ತೆ ತಿಂಬೋಣ ಮತ್ತೆ ವ್ಯಾಯಾಮ ಮತ್ತೆ ವಿಶ್ರಾಂತಿ ಹೀಗೆಯೇ ಕಳೆಯುತ್ತಿದೆಯಲ್ಲ ಕಾಲ ನಾನು ಗೋಕಲೆ ಜೀವನ ಚರಿತ್ರೆ ಬರೆದು ಕೃತಾರ್ಥನಾಗುವುದು ಎಂದಿಗೆ ಇಂಥ ಅವರ ಬಾಯಿಯಿಂದ ನಾಲ್ಕಾರು ಸಲ ಬಂದದ್ದನ್ನು ನಾನು ಕೇಳಿದ್ದೇನೆ ಅವರ ದೇಹವೇನೂ ದೃಢವಾಗಿರಲಿಲ್ಲ ನೋವು ಹೊರಕ್ಕೆ ಕಾಣಿಸಿಕೊಳ್ಳದಿದ್ದರೂ ಒಳಗೆ ದೌರ್ಬಲ್ಯದ ಲಕ್ಷಣ ಇದ್ದೇ ಇತ್ತು ಅವರು ಬೇಸರದ ಮಾತನಾಡಿದಾಗ ನಾನು ಮನಸ್ಸನ್ನು ಸಂತೋಷದಲ್ಲಿಟ್ಟುಕೊಂಡಿರಿ ಈಗ ಆತುರಕ್ಕೆ ಏನು ಕಾರಣವಿಲ್ಲ ಮುಂದಿನ ಬೆಸಿಗೆಯಲ್ಲಿ ಬರವಣಿಗೆಗೆ ಕುಳಿತುಕೊಂಡರೆ ಗ್ರಂಥ ಒಂದೇ ದಾರಿಯಾಗಿ ಹರಿದು ಸಮಾಪ್ತಿಗೆ ಬರುತ್ತದೆ ಎಂದು ಭರವಸೆ ಹೇಳುತ್ತಿದ್ದೆ ನಾವು ವಾಕಿಂಗ್ ಹೋಗುವಾಗ ಗೋಖಲೆ ಗ್ರಂಥದ ಅಧ್ಯಯನಗಳೆಷ್ಟಿರಬೇಕು ಯಾವ ಯಾವ ಅಧ್ಯಾಯದ ಶೀರ್ಷಿಕೆ ಏನ ಏನೇನಾಗಿರಬೇಕು ಯಾವ ಯಾವ ವಿಷಯ ಎಷ್ಟೆಷ್ಟು ಪುಟ ಇರಬೇಕು ಈ ವಿವರಗಳನ್ನೆಲ್ಲ ಪುನಃ ಪುನಃ ಆಲೋಚಿಸಿ ಒಂದು ಹಂಗಾಮಿ ನಿಷ್ಕರ್ಷೆಗೂ ಬಂದಿದೆವು ಗ್ರಂಥ ಕಾರ್ಯಕ್ಕೆ ಮಹಾವಿಜ್ಞ ಬಂದ ಮೇಲೆ ಶಾಸ್ತ್ರಿಗಳು ತಮ್ಮ ಮನಸ್ಸಿನಲ್ಲಿ ಸಂಗ್ರಹ ಮಾಡಿದ್ದ ವಿಷಯಗಳನ್ನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಉಪನ್ಯಾಸ ರೂಪದಲ್ಲಿ ನಿರೂಪಿಸಿದರು ಆ ಉಪನ್ಯಾಸಗಳ ಮುಖಾಂತರ ಬೆಂಗಳೂರಿನಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜ್ ಅಂಗಳದಲ್ಲಿ ಉಪನ್ಯಾಸ ಮಾಡಿದ್ದರೆಂದು ನನ್ನ ಜ್ಞಾಪಕ ಶ್ರೀನಿವಾಸ ಶಾಸ್ತ್ರಿಗಳ ಪ್ರಸಿದ್ಧ ಬಹುಮುಖವಾದದ್ದು ಉಪಾಧ್ಯಾಯರೆಂದು ವಿದ್ಯಾಪ್ರವರ್ತಕರೆಂದು ವಿದ್ವಾಂಸರೆಂದು ರಾಜನೀತಿಜ್ಞರೆಂದು ಹೀಗೆ ಬಹುಮುಖ ಪ್ರಸಿದ್ಧಿ ಇದ್ದರೂ ಅವರ ಕೀರ್ತಿಯ ಶಿಖರ ಅವರ ವಾಗ್ಮೀತೆಗೆ ಸೇರಿದ್ದು ಶಾಸ್ತಿಗಳು ಮಿತಭಾಷಿ ಬಹುಮಾತಿನವರಲ್ಲ ಮಿತ್ರ ಗೋಷ್ಠಿಯಲ್ಲೂ ಅವರು ಮಿತಭಾಷಿಗಳು ಗೋಷ್ಠಿಯ ಗಮನವನ್ನೆಲ್ಲ ತಮ್ಮ ಕಡೆಗೆ ಸೆಳೆದುಕೊಂಡು ಇನ್ನೊಬ್ಬರ ಮಾತಿಗೆ ಅವಕಾಶ ಕೊಡದೆ ತಮ್ಮ ಪಾಲಿನ ಸ್ವತ್ತನ್ನಾಗಿ ಮಾಡಿಕೊಂಡವರಲ್ಲ ಪ್ರತಿಯಾಗಿ ಶಾಸ್ತ್ರಿಗಳ ಬಾಯಿಯಿಂದ ಮಾತು ಹೊರಡುತ್ತಿದ್ದದ್ದು ಮತ್ತೊಬ್ಬರಿಗೆ ಪ್ರತ್ಯುತ್ತರವಾಗಿ ಇನ್ನೊಬ್ಬರ ಆಡಿದ ಮಾತಿನಲ್ಲಿ ಸಂದೇಹವು ಅಸಂಗತವೂ ಉಸ್ ಉದಾಸೀನತೆಯೋ ತೋರಿ ಬಂದಾಗ ಶಾಸ್ತ್ರಗಳು ಮಾತನಾಡುವರು ಆಗಲೂ ಎಷ್ಟು ಪ್ರಕೃತವೋ ಅಷ್ಟೇ ಮಾತು ಈ ಸ್ನೇಹ ಸಂಭಾಷಣೆ ಮರ್ಯಾದೆಯದು ವಾಕ್ತೇಜಸ್ಸು ನಾನು ಹೇಳು ಹೊರಟಿ ಹೊರಟಿರುವ ವಿಷಯ ಅವರ ವಾಗ್ಮೀಯತೆಯದು ಎಂದರೆ ಸಭೆಯಲ್ಲಿ ಅವರಿಂದ ಬರುತ್ತಿದ್ದ ವಾಕಿನ ಪ್ರಭಾವವನ್ನು ಕುರಿತು ಈ ಸಭಾವಾಗ್ಮಿ ವಾಗ್ಮಿತೆಯ ವಿಶೇಷ ಗುಣವನ್ನು ತಿಳಿಸಲು ಇಂಗ್ಲಿಶಿನಲ್ಲಿ ಎರಡು ಮಾತುಗಳಿವೆ ಒಂದು ಎಲೊಕ್ವೆನ್ಸ್ ಎರಡು ಆರೆಟರಿ ಎಲೋಕ್ವೆನ್ಸ್ ಎಂಬುದು ಶ್ರೋತನ ಮನಸ್ಸಿನ ಮೇಲೆ ಪರಿಣಾಮ ಮಾಡುವ ವಾಕ್ ಪ್ರವಾಹ ವಾಕ್ ಪ್ರಭಾವದ ರಭಸ ಇದು ಸಣ್ಣ ಸಭೆಯಲ್ಲಾದರೂ ಆಗಬಹುದು ಅರೇಟರಿ ಎಂಬುದು ಒಂದು ಮಹಾ ಸಭೆಯಲ್ಲಿ ಆವೇಶ ಪೂರ್ವಿ ಆವೇಶೋತ್ಪಾದಕವಾಗಿ ಮಾಡಿದ ಭಾಷಣ ಈ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ನೋಡಿ ತಿಳಿಯಬೇಕು ಎಲೋಕ್ವೆನ್ಸ್ ಎಂಬ ವಾಕ್ತೇಜಸ್ ಅನ್ನು ಒಳ್ಳೆಯ ಗದ್ಯ ಕಾಣಬಹುದು ಇಂಗ್ಲಿಷ್ ಒರೆಟರುಗಳಲ್ಲಿ ಪ್ರಸಿದ್ಧನಾದವನು ಎಡ್ಮೆಂಡ್ ಬರ್ಕ್ ಆತನು ಇಂಗ್ಲೆಂಡಿನ ಪಾರ್ಲಿಮೆಂಟ್ ಸಭೆಯಲ್ಲಿ ಇಂಡಿಯಾದ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸನ ಅಕ್ರಮಗಳನ್ನು ಅಪ ನೀತಿಗಳನ್ನು ಖಂಡಿಸಿ ಮಾತನಾಡುತ್ತಿದ್ದಾಗ ಆ ಮಾತಿನ ಓಜಸ್ಸು ವೀರ್ಯವು ಎಷ್ಟು ಮಾತ್ರವಾದಾಗಿತ್ತೆಂದರೆ ಅದರ ಉಗ್ರತೆಯಿಂದ ಶ್ರೋತರು ಭಯಗ್ರಸ್ತರಾಗಿ ವಾರನ್ ಹೇಸ್ಟಿಂಗ್ಸನ ಕಡೆ ಮುಖ ತಿರುಗು ತಿರುಗಿಸುವುದಕ್ಕೆ ಹೆದರಿ ತಲೆಬಾಗಿಸಿಕೊಂಡಿದ್ದರಂತೆ ಇದು ಬರ್ಕ್ನ ವಾಕ್ ಪ್ರೌಢಿಣಿ ಈಗ ಇಂಗ್ಲೆಂಡಿನಲ್ಲಿ ಒರೆಟರಿ ಕಲೆ ಬೆಳೆಯುತ್ತಿಲ್ಲವೆಂದು ಅದಕ್ಕೆ ಆ ಹೊತ್ತಿನ ಸ್ಥಿತಿಯಲ್ಲಿ ಪ್ರಯೋಜನವಿಲ್ಲವೆಂದು ಈ ವಿಷಯವನ್ನು ಪರಿಶೀಲಿಸಿರುವವರು ಹೇಳುತ್ತಾರೆ ನಮ್ಮ ದೇಶದಲ್ಲಿ ರೇಟರಿಗೆ ಈಗಲೂ ಅವಕಾಶವಿದೆ ಅವಕಾಶವಿದೆ ಆದರೆ ಇಂಗ್ಲಿಷ್ನಲ್ಲಿ ಮಾತನಾಡುವವರಿಗೆ ಈ ಅವಕಾಶವಿಲ್ಲ ಈಗ ಇಂಡಿಯಾದಲ್ಲಿ ರೇಟರಿ ದೇಶಭಾಷೆಗಳಲ್ಲಿ ಬೆಳೆಯಬಹುದಾಗಿದೆ ಅರೇಟರಿಯ ಮುಖ್ಯ ಲಕ್ಷಣ ಕೇಳುವವರನ್ನು ಚುಚ್ಚಿ ಎಬ್ಬಿಸಿ ಹುರಿದುಂಬಿಸುವುದು ಬಾಲಗಂಗಾಧರ ತಿಲಕರ ಮರಾಠಿ ವಾಗ್ಮಿತೆಯ ವಿಷಯದಲ್ಲಿ ನಾನು ಒಂದು ಕತೆ ಕೇಳಿದ್ದೇನೆ ಆ ಭಾಷಣವನ್ನು ಕೇಳಿದ ಮನುಷ್ಯನೊಬ್ಬ ಉದ್ರಿಕ್ತನಾಗಿ ಆ ಉದ್ರೇಕವನ್ನು ಇಳಿಸಿಕೊಳ್ಳುವುದಕ್ಕಾಗಿ ಒಂದು ಕಲ್ಲನ್ನಾದರೂ ಕೈಯಿಂದೆತ್ತಿ ಒಂದು ಕಡೆಗೆ ಜೋರಾಗಿ ಬಿಸಿ ಹಾಕುತ್ತಿದ್ದನಂತೆ ಹೀಗೆ ಉದ್ರೇಕಕಾರಿಯನ್ನಾಗಿ ಮಾಡುವುದು ರೇಟರಿಯ ಕೆಲಸ ಮೂವರು ವಾಜ್ಞೆಗಳು ಇಂಡಿಯಾದಲ್ಲಿ ಇಂಗ್ಲಿಷ್ ರೇಟರಿಯ ಮೂವರು ಪ್ರಸಿದ್ಧರು ಬಂಗಾಳದ ಸುರೇಂದ್ರನಾಥ ಬ್ಯಾನರ್ಜಿ ಥಿಯೋಸಫಿಕಲ್ ಸೊಸೈಟಿಯ ಅನಿಬೆಸೆಂಟ್ ಅಮ್ಮನವರು ಶ್ರೀನಿವಾಸ ಶಾಸ್ತ್ರಿಗಳು ಈ ಮೂವರು ಮೂರು ಬೇರೆ ಬೇರೆ ಶೈಲಿ ಬ್ಯಾನರ್ಜಿಯವರದು ಉಚ್ಚವಾದ ಧ್ವನಿ ಶಬ್ದ ಪ್ರವಾಹ ವಾಕಿನ ರಭಸ ಅನಿವೆಸೆಂಟ್ ತೆರೆದು ನದಿ ಪ್ರವಾಹದಲ್ಲಿ ತೆರೆಯದ್ದು ಬೀಳುವಂತೆ ಧ್ವನಿಯ ತರಂಗ ಗತಿ ವಾಕ್ಯದ ರಚನೆ ಗಂಭೀರವಾದದ್ದು ಶಾಸ್ತಿಗಳವರ ಅರೇಟರಿಯಲ್ಲಿ ಶಬ್ದ ಜೊತೆಗೆ ಒಂದು ಸೌಂದರ್ಯ ಸೇರಿರುತ್ತಿತ್ತು ಅದನ್ನು ನನಗೆ ತಿಳಿದ ಮಟ್ಟಿಗೆ ವಿವರಿಸುತ್ತೇನೆ ಶಾಸ್ತ್ರಿಗಳ ಭಾಷಣದ ಪ್ರಭಾವವೇನಿದ್ದರೂ ಇಂಗ್ಲಿಶಿನದು ಎಂದು ಬೇರೆ ಹೇಳಬೇಕಾಗಿಲ್ಲ ಅವರು ತಮಿಳಿನಲ್ಲೂ ಉಪನ್ಯಾಸ ಕೊಟ್ಟದ್ದುಂಟು ಅವರ ತಮಿಳು ವಾಕು ಸೊಗಸಾಗಿರುತ್ತಿತ್ತೆಂದು ನಾನು ಕೇಳಿದ್ದೇನೆ ಆದರೆ ನನಗೆ ಅನುಭವ ಇರುವುದು ಅವರ ಇಂಗ್ಲಿಷ್ ಮನಸ್ಸಿದ್ದತೆ ಶಾಸ್ತ್ರಿಗಳು ಉಪನ್ಯಾಸ ಕೊಡಲು ಪೂರ್ವಭಾವಿಯಾಗಿ ಮಾಡಿಕೊಳ್ಳುತ್ತಿದ್ದ ಸಿದ್ದತೆ ಅವರ ಮನಸ್ಸಿನದು ಮಾತಿಗೆ ಸಂಬಂಧಪಟ್ಟದ್ದಲ್ಲ ಅತ್ಯಂತ ಮುಖ್ಯವಾದ ರಾಜಕೀಯ ಸಂದರ್ಭಗಳನ್ನು ವಿನಾಯಿಸಿ ಅವರು ಮಾತನಾಡಿದ್ದೆಲ್ಲ ಸಮಯಸ್ಪೂರ್ತಿಯಿಂದ ಎರ್ನಾಕುಲದಲ್ಲಿ ಉಪನ್ಯಾಸ ಮಾಡಿದಾಗ ಅವರ ಕೈಯಲ್ಲಿ ಒಂದು ಚೂರು ಕಾಗದವೂ ಇರಲಿಲ್ಲ ಅವರು ನೋಟ್ಸ್ ಮಾಡಿ ವಿಷಯವನ್ನು ಮತನ ಮಾಡಿಕೊಂಡು ಸಿದ್ದರಾದದ್ದು ಕಮಲಾಲೆಕ್ಚರ್ಸ್ ಸಂದರ್ಭಕ್ಕೆ ಅದು ಶಾಸ್ತ್ರ ವಿಷಯವಾದದ್ದರಿಂದ ಅದರಲ್ಲಿ ನ್ಯೂನಾತಿರೇಕಗಳು ಇರಬಾರ ಾದ್ದರಿಂದ ಹೇಳಿದ ವಿಷಯ ನಿಷ್ಕರ್ಷಿಯಾಗಿರಬೇಕಾದದ್ದರಿಂದ ಶಾಸ್ತ್ರಿಗಳು ಕಷ್ಟಪಟ್ಟು ನೋಟ್ಸ್ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಅವರು ಮಾಡಿಕೊಂಡಿದ್ದ ಸಿದ್ಧತೆಯನ್ನು ಕುರಿತು ಒಂದು ಹೆಚ್ಚು ಮಾತನ್ನು ಹೇಳಬಹುದು ಈ ಉಪನ್ಯಾಸಗಳಿಗಾಗಿ ಅವರು ಅನೇಕ ರಾಜ್ಯಶಾಸ್ತ್ರ ಗ್ರಂಥಗಳನ್ನು ದೇಶ ಚರಿತ್ರೆಗಳನ್ನು ಲಾ ಜ್ಯೂರಿಸ್ ಗ್ರಂಥಗಳನ್ನು ಸೂಕ್ಷ್ಮ ಪರಿಶೀಲನೆಯಿಂದ ವ್ಯಾಸಂಗ ಮಾಡಿದರು ಅವರು ವಿದ್ಯಾರ್ಥಿಯಾಗಿದ್ದಾಗ ಕೊಂಚ ಲಾ ವ್ಯಾಸಂಗ ಮಾಡಿದ್ದವರು ಆದರೂ ಅವರು ಆಡುವ ಮಾತು ಪರಿಷ್ಕೃತವಾಗಿ ಶಾಸ್ತ್ರ ಸಮ್ಮತವಾಗಿ ಇರಬೇಕೆಂಬ ಅಭಿಪ್ರಾಯದಿಂದ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಲಾ ಪ್ರಕರಣಗಳನ್ನು ಸಮ್ಯಕ್ಕಾಗಿ ವ್ಯಾಸಂಗ ಮಾಡಲು ಒಬ್ಬ ಸಮರ್ಥನಾದ ಲಾಯರ ಸಹಾಯವನ್ನು ಪಡೆದುಕೊಂಡರು ಶಾಸ್ತ್ರಿಗಳ ಪರಮ ಸ್ನೇಹಿತರಾದ ಅಡ್ವೊಕೇಟ್ ಜನರಲ್ ಟಿಆರ್ ವೆಂಕಟರಾಮ ಶಾಸ್ತ್ರಿಗಳು ತಮ್ಮ ಆಫೀಸಿನಲ್ಲಿದ್ದ ಒಬ್ಬ ಲಾ ಪಾರಂಗತರನ್ನು ಆರಿಸಿ ಶಾಸ್ತ್ರಿಗಳಿಗೆ ಸಹಾಯಕರಾಗಿ ಕೊಟ್ಟಿದ್ದರು ಶಾಸ್ತ್ರಿಗಳ ಈ ವ್ಯಾಸಂಗ ಸುಮಾರು ಒಂದು ವರ್ಷ ನಡೆಯಿತು ಆದರೆ ಶಾಸ್ತ್ರಿಗಳ ವಾಕ್ ಪ್ರಭಾವಕ್ಕೆ ಈ ಉಪನ್ಯಾಸಗಳಲ್ಲಿ ಹೆಚ್ಚು ಅವಕಾಶವಿರಲಿಲ್ಲ ಯಾವುದನ್ನು ಇಂಗ್ಲಿಶಿನಲ್ಲಿ ಅರೇಟರಿ ಎಂದು ಕರೆಯುತ್ತಾರೆಯೋ ಆ ಜಾತಿಯ ಭಾಷಣ ಸಮಯ ಸ್ಫೂರ್ತಿಯಿಂದ ಬರತಕ್ಕದ್ದು ಅದು ಪೂರ್ವ ಪ್ರಯತ್ನದಿಂದ ಸಿದ್ಧಪಟ್ಟಿದ್ದಲ್ಲ ಶಾಸ್ತ್ರಿಗಳ ಭಾಷಣದ ತೇಜಸ್ಸು ಸೌಂದರ್ಯವು ತೋರಿಬರುತ್ತಿದ್ದದ್ದು ಅವರ ಆಶುಭಾಷಣಗಳಲ್ಲಿ ಎಚ್ಸಿನ್ ಮಾಂಟೆಗು ರಾಜಕೀಯದಲ್ಲಿಯೂ ಜನ ಜನ ಜನಾಂಗಗಳ ಸಂಬಂಧಗಳ ವಿಷಯದಲ್ಲಿಯೂ ತಾವು ಆಡುವ ಮಾತು ಸಂದಿಗ್ಧವಾಗದೆ ವಾದವಿವಾದಗಳಿಗೆ ಎಡೆಬಿಡದಂತೆ ಸ್ಪಷ್ಟವಾಗಿ ನಿಷ್ಕೃಷ್ಟವಾಗಿರಬೇಕೆಂದು ತೋರಿದ ಅಪರೂಪ ಸಂದರ್ಭಗಳಲ್ಲಿ ಶಾಸ್ತಿಗಳು ಪೂರ್ವಾಲೋಚನೆಯಿಂದ ಸಿದ್ಧಪಡಿಸಿಕೊಳ್ಳುತ್ತಿದ್ದುದುಂಟು ಸಾವಿರದ ಸುಮಾರಿನಲ್ಲಿ ಬೊಂಬಾಯಿ ಪಟ್ಟಣದಲ್ಲಿ ಎಡ್ವಿನ್ ಮಾಂಟೆಗೊ ಎಂಬಾತನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರು ಮಾಂಟೆಗೊ ಎಂಬಾತ ಇಂಡಿಯಾ ವಿಷಯಕ್ಕೆ ಸೆಕ್ರೆಟರಿಯಾಗಿದ್ದ ಬ್ರಿಟಿಷ್ ಮಂತ್ರಿ ಆತನ ಕಾಲಕ್ಕೆ ಆಗಿನ ಸಂದರ್ಭದಲ್ಲಿ ಒಬ್ಬ ಇಂಗ್ಲಿಷ್ ರಾಜಕೀಯಸ್ಥನು ಇಂಡಿಯಾಕ್ಕೆ ಎಷ್ಟು ದೂರ ಸಹಾಯ ಮಾಡಬಹುದಾಗಿತ್ತೋ ಅಷ್ಟು ಹೆಚ್ಚಿನ ಸಹಾಯ ಕೊಟ್ಟವನು ಆತ ಮಾಟೆಗೊ ಚೆಮ್ಸ್ಫರ್ಡ್ ಸುಧಾರಣೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ರಾಜಕೀಯ ಸುಧಾರಣೆಯಲ್ಲಿ ಆತನ ಹೆಸರು ಕಾಣಬರುತ್ತದೆ ಇಂಡಿಯಾ ದೇಶಕ್ಕೆ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಥವಾ ಜವಾಬ್ದಾರಿ ಸರಕಾರ ಪದ್ಧತಿಯು ಉದ್ದಿಷ್ಟವಾದ್ದೆಂಬ ಬ್ರಿಟಿಷ್ ಬ್ರಿಟನ್ನಿನ ಉದ್ದೇಶ ಘೋಷಣೆಯನ್ನು ಹೊರಡಿಸಿದಾತ ಎಡ್ವಿಡ್ ಮಾಂಟೆಗೊ ಇಂಥ ಉಪಕಾರ್ಯನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕೆಂದು ಬೊಂಬಾಯಿ ಪ್ರಾಂತದ ಮಹಾಜನ ಉದ್ದೇಶಪಟ್ಟು ಮೇಲೆ ಹೇಳಿದ ಪ್ರತಿಮೆಯನ್ನು ಸ್ಥಾಪಿಸುವ ಆಲೋಚನೆ ಮಾಡಿದ್ದರು ಶ್ರೀನಿವಾಸ ಶಾಸ್ತ್ರಿಗಳು ಮಾಂಟೆಗೊ ಮಹಾಶಯನನ್ನು ಖುದ್ದಾಗಿ ಬಲ್ಲವರು ಆತನ ಮನೋಭಾವವನ್ನು ಚೆನ್ನಾಗಿ ಅರಿತಿದ್ದವರು ಆತನ ಕಾರ್ಯದ ವಿಷಯದಲ್ಲಿ ಸಹಾನುಭೂತಿ ಭೂತಿಯಿದ್ದವರು ಆದದ್ದರಿಂದ ಆ ಪ್ರತಿಮೆಯನ್ನು ಅನಾವರಣ ಮಾಡಲು ಶಾಸ್ತಿಗಳೇ ತಕ್ಕವರೆಂದು ಆ ಸ್ಟ್ಯಾಚ್ಯೂ ಕಮಿಟಿಯವರು ಶಾಸ್ತ್ರಿಗಳಿಗೆ ಆಹ್ವಾನ ಕಳುಹಿಸಿದರು ಶಾಸಿಗಳು ಅದನ್ನು ಅಂಗೀಕರಿಸಿದ ಬಳಿಕ ತಮ್ಮ ಸ್ನೇಹಿತರಾದ ಕೆಲ ಒಂದು ಕೋರಿಕೆಯ ಪತ್ರವನ್ನು ಕಳುಹಿಸಿದರು ನಾನು ಮಾಟಿಗೋ ಪ್ರತಿಮೆಯನ್ನು ಅನಾವರಣ ಮಾಡಲು ಒಪ್ಪಿಕೊಂಡಿದ್ದೇನೆ ಆ ಸಂದರ್ಭದಲ್ಲಿ ಭಾಷಣ ಮಾಡುವುದು ಅವಶ್ಯವಾಗುತ್ತದೆ ಆಗ ಏನೇನು ಹೇಳಬಹುದು ಏನೇನು ಹೇಳಬಾರದು ಈ ವಿಷಯದಲ್ಲಿ ನಿಮ್ಮ ಸಲಹೆ ನನಗೆ ಬೇಕಾಗಿದೆ ಇದು ಆ ಪತ್ರದ ಸಾರಾಂಶ ಹಾಗೆ ಪತ್ರ ಪಡೆದವರಲ್ಲಿ ನಾನು ಒಬ್ಬ ನಾನು ಉತ್ತರ ಬರೆಯುವಾಗ ಆಶ್ಚರ್ಯ ಸೂಚಿಸಿದೆ ನಿಮಗೆ ನಾನು ಸಲಹೆ ಕೊಡುವುದೇ ಎಂದು ಅದನ್ನು ಅವರು ಅಲ್ಲಿಗೆ ಬಿಡಲಿಲ್ಲ ಮರುಪತ್ರ ಬರೆದು ನಾನು ಉಪಚಾರಕ್ಕಾಗಿ ಆ ಕಾಗ ಕಾಗದ ಬರೆದವನಲ್ಲ ವಾಸ್ತವವಾಗಿ ನಾನು ವಿಷಯವನ್ನು ತಿಳಿದುಕೊಂಡು ಆಲೋಚನೆ ಮಾಡಬೇಕೆಂದು ಬರೆದೆ ಎಂದರು ನನಗೆ ತೋರಿದ ಕೆಲವು ಪಾಯಿಂಟುಗಳನ್ನು ಗುರುತು ಮಾಡಿ ಜವಾಬು ಬರೆದೆ ಆಮೇಲೆ ಎರಡು ಮೂರು ವಾರ ಕಳೆದ ಬಳಿಕ ಶಾಸ್ತ್ರಿಗಳು ಬೊಂಬಾಯಿಗೆ ಹೊರಡಬೇಕಾದ ದಿನ ಬಂತು ಅದೇ ವೇಳೆಗೆ ನಾನು ಬೆಳಗಾವಿಗೆ ಬಹುಶಃ ಸಾಹಿತ್ಯ ಸಮ್ಮೇಳನಕ್ಕಾಗಿ ಹೋಗಬೇಕಾದ ಸಂದರ್ಭ ಒದಗಿತು ನಾವಿಬ್ಬರು ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಒಟ್ಟಿಗೆ ಪ್ರಯಾಣ ಮಾಡಿದೆವು ಎರಡನೇ ಕ್ಲಾಸ್ ರೈಲುಗಾಡಿಯಲ್ಲಿ ಆ ದಿನ ಬೆಳಿಗ್ಗೆ ಹಿಂದೂಪುರ ಸ್ಟೇಷನ್ ನವರೆಗೂ ನಮ್ಮ ಗಾಡಿಯಲ್ಲಿ ಬೇರೆ ಯಾರೋ ಒಬ್ಬರಿಬ್ಬರು ಇದ್ದರು ಹಿಂದೂಪುರದಲ್ಲಿ ಅವರು ಇಳಿದರು ನಾವಿಬರೆ ಗಾಡಿಯಲ್ಲಿ ಉಳಿದೆವು ಅಲ್ಲಿಂದ ಮುಂದಕ್ಕೆ ಗಾಡಿಯೆಲ್ಲಾ ನಮ್ಮದೇ ಆಗಿತ್ತು ಶಾಸಿಗಳು ಆಗ ಹೇಳಿದರು ಮಾಡುವ ವಿಷಯ ಈಗ ಮಾತನಾಡ ಮಾತನಾಡೋಣಯ್ಯ ನನಗೆ ಸ್ನೇಹಿತರು ಕಳುಹಿಸಿರುವ ಸಹ ಸಲಹೆಗಳನ್ನೆಲ್ಲ ನಾನು ಪರಾಮರ್ಶೆ ಮಾಡಿ ನನ್ನ ಭಾಷಣದಲ್ಲಿ ಏನೇನು ಹೇಳಬೇಕೆಂಬುದನ್ನು ಗೊತ್ತು ಮಾಡಿಕೊಂಡಿದ್ದೇನೆ ಅದನ್ನು ಈಗ ಯಥಾವತ್ತಾಗಿ ಉಪನ್ಯಾಸದ ಪ್ರತಿಯಾಗಿ ನಿನಗೆ ಹೇಳುತ್ತೇನೆ ಕೇಳು ಹೀಗೆ ಪ್ರಾರಂಭಿಸಿದ ಪ್ರಾರಂಭಿಸಿ ತಮ್ಮೆದುರಿಗೆ ಯಾವ ಕಾಗದ ಇಟ್ಟುಕೊಳ್ಳದೆ ಧಾರಾಕಾರವಾಗಿ ಉಪನ್ಯಾಸ ಮಾಡಿದರು ನಾವು ಬೆಳಗಾವಿಯ ಹಿಂದಿನ ಸ್ಟೇಷನ್ ಅನ್ನು ಮುಟ್ಟುವ ವೇಳೆಗೆ ಆ ಪರೀಕ್ಷೋಪನ್ಯಾಸ ಮುಗಿದಿತ್ತು ಅಲ್ಲಿಂದ ನಾಲ್ಕು ದಿವಸ ಕಳೆದ ಮೇಲೆ ಬೊಂಬಾಯಿಯಲ್ಲಿ ಅನಾವರಣವಾಯಿತು ಆಗಿನ ಭಾಷಣ ಬೊಂಬಾಯಿಯ ಪತ್ರಿಕೆ ಪತ್ರಿಗಳಲ್ಲಿ ಪ್ರಕಟವಾಯಿತು ಶಾಸಿಗಳು ಅಲ್ಲಿ ಹೇಳಿದ್ದಕ್ಕೂ ಪೂರ್ವಭಾವಿಯಾಗಿ ನಾನು ಅವರಿಂದ ಕೇಳಿದ್ದಕ್ಕೂ ಏನು ವ್ಯತ್ಯಾಸ ಕಾಣಲಿಲ್ಲ ನೂರರಲ್ಲಿ ತೊಂಬತ್ತೊಂಬತ್ತರಷ್ಟು ಎರಡೂ ಒಂದೇ ಅವರ ಧಾರಣಾಶಕ್ತಿ ಅಷ್ಟು ಪಟುವಾದದ್ದು ಜ್ಞಾಪಕ ಶಕ್ತಿ ಅವರು ಬರವಣಿಗೆ ಬರೆಸುವಾಗಲೂ ಹಾಗೆಯೇ ಪ್ರಾರಂಭ ಮಾಡಿ ಇಪ್ಪತ್ತು ಮೂವತ್ತು ವಾಕ್ಯಗಳನ್ನು ಹೇಳಿ ಬರೆಯೇ ಬಳೆ ಬರೆಯಿಸಿರುವರು ಆಲೋಚನೆ ಮಾಡಿ ಆತುರವಿಲ್ಲದೆ ಹೇಳುವರು ಹೀಗೆ ಕಾಲು ಗಂಟೆಯೋ ಆದಾಗ ಒಂದು ವಿಘ್ನ ಬರುವುದು ಯಾರೋ ಸ್ನೇಹಿತರು ಯಾವುದೋ ಕಾಗದ ಏನೋ ಪ್ರಸಂಗ ಇದಕ್ಕೆ ಹದಿನೈದು ಮೂವತ್ತು ನಿಮಿಷಗಳು ಹಿಡಿಯುವ ಹಿಡಿಯುವುದು ಆಗಶಾಸಿಗಳು ಮತ್ತು ಆರಂಭಿಸುವರು ಇದರಲ್ಲಿ ವಿಶೇಷವೆಂದರೆ ಅವರು ಮೊದಲನೆಯ ಸಲ ಹೇಳುತ್ತಿದ್ದಾಗ ವಿಘ್ನದ ಕಾರಣದಿಂದ ವಾಕ್ಯವೋ ಪೂರ್ತಿಯಾಗದೆ ಅರ್ಧಕ್ಕೆ ನಿಂತಿರುತ್ತಿತ್ತೆಂದರೆ ಅವರು ಪುನಃ ಪ್ರಾರಂಭ ಮಾಡುವಾಗ ಆ ವಾಕ್ಯಾರ್ಥ ಅಥವಾ ಅರ್ಧ ಪದದಿಂದ ಪ್ರಾರಂಭಿಸುವರು ನಡುವೆ ವಿಘ್ನ ಬರಲಿಲ್ಲವೋ ಎಂಬಂತೆ ವಾಕ್ಯ ಹಿಂದಿನದು ಮುಂದಿನದು ಅಖಂಡವಾಗಿ ಹೊಂದಿಕೊಳ್ಳುತ್ತಿತ್ತು ಅವರ ಜ್ಞಾಪಕ ಶಕ್ತಿ ಇಷ್ಟು ಪ್ರಬಲವಾಗಿದ್ದರಿಂದ ಅವರ ಹೆಚ್ಚಾದ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಾಗಿರಲಿಲ್ಲ ಅವರಿಗಿದ್ದ ಮತ್ತೊಂದು ಸಂಪತ್ತು ಶಬ್ದ ಸಂಪತ್ತು ಅವರ ಶಬ್ದಕೋಶ ವಿಸ್ತಾರವಾಗಿತ್ತು ಆದರೆ ಅದು ಆಡಂಬರಕ್ಕಾಗಿ ಇದ್ದದ್ದಲ್ಲ ಶಾಸ್ತ್ರಿಗಳು ಅಪೂರ್ವ ಪದಗಳನ್ನು ಅಪೂರ್ವ ಪ್ರಯೋಗಗಳನ್ನು ಮಾಡುತ್ತಿದ್ದವರಲ್ಲ ಯಾವುದು ಜನಕ್ಕೆ ಯಾವುದು ಲೋಕರೂಢಿಯಲ್ಲಿ ಅಂಗೀಕೃತವಾದದ್ದೋ ಅಂತಹ ಪದಗಳನ್ನೇ ಅವರು ಬಳಸುತ್ತಿದ್ದರು ಆದರೆ ಅದರಲ್ಲಿ ಒಂದು ವೇಚನೆ ಈ ಮಾತನ್ನು ಅವರು ನನಗೆ ನಾಲ್ಕಾರು ಸಲ ಹೇಳಿದ್ದಾರೆ ಶಬ್ದ ಸಂಪತ್ತಿನಲ್ಲಿ ಯಾವುದು ನಿಜವಾದ ಅಲಂಕಾರ ಯಾವುದು ಕೃತಕ ಇದನ್ನು ನಾವು ವಿವೇಕ ಮಾಡುತ್ತಿರಬೇಕು ಭಾಷೆಯಲ್ಲಿ ಅಲಂಕಾರ ಬೇಡವೆನ್ನಲಾಗದು ಅರ್ಥ ಸ್ಪಷ್ಟತೆಗೋಸ್ಕರ ಅಲಂಕಾರಗಳನ್ನು ಉಪಯೋಗಿಸಬೇಕಾಗುತ್ತದೆ ಶೋಧನ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡಬೇಕಾದರೆ ಕೆಲವು ಪದ ಪ್ರಯೋಗಗಳು ಅವಶ್ಯವಾಗುತ್ತವೆ ಆದರೆ ನಾವು ಮಾಡುವ ಪ್ರಯೋಗ ನಿಜವಾಗಿಯೂ ಉದ್ದೇಶಕ್ಕೆ ಸಹಕಾರಿಯೇ ಅಥವಾ ಆಡಂಬರ ಮಾತ್ರದ್ದೇ ಸಹಜವೇ ಕೃತಕವೇ ಇದನ್ನು ಗಮನವಿರಿಸಿ ನೋಡುತ್ತಿರಬೇಕು ಶಾಸ್ತ್ರಿಗಳ ವಾಕ್ ಪ್ರಭಾವದ ಗುಣಗಳನ್ನು ಕೆಲವು ಮಾತುಗಳಿಂದ ವಿಷದಪಡಿಸಲು ಪ್ರಯತ್ನಿಸುತ್ತೇನೆ ಆದರೆ ಅದು ಕಾರ್ಯಕಾರಿಯಾಗುವ ಪ್ರಯತ್ನವಲ್ಲ ಅವಕಾಶದಲ್ಲಿ ಕಾಣುವ ಕಾಮನಬಿಲ್ಲಿನ ಬಣ್ಣಗಳನ್ನು ವರ್ಣಿಸುವುದು ಸಾಧ್ಯವೋ ಅದಕ್ಕಿಂತ ನಮಗೆ ಸಮೀಪವಾದ ತೋಟದಲ್ಲಿಯ ಚಿಗುರೆಲೆಯ ಬಣ್ಣಗಳನ್ನು ಗುಲಾವಿಯಂಥ ಹೂವಿನ ಬಣ್ಣಗಳನ್ನು ಮಾತಿನಿಂದ ವರ್ಣಿಸಲಾದೀತೋ ಒಳ್ಳೆಯ ಸಂಗೀತವನ್ನು ವರ್ಣಿಸಲಾದೀತೋ ಒಳ್ಳೆಯ ವಾಗ್ನಿಯ ವಿಷಯವೂ ಅಷ್ಟೇ ಅದು ಆತನ ಬಾಯಿಂದ ಹೊರಟು ಬರುತ್ತದೆ ಕೇಳುವವರ ಮನಸ್ಸಿನಲ್ಲಿ ವಿಧ ವಿಧವಾದ ಸಂತೋಷಾನುಭವಗಳಾಗುತ್ತವೆ ವಾಗ್ಮಿಯ ಪ್ರಭಾವ ಅಂತರಂಗಕ್ಕೆ ಸೇರಿದ್ದು ಬಹಿರಂಗದಲ್ಲಿ ಅದನ್ನು ಪುನರುತ್ಪತ್ತಿ ಮಾಡುವುದು ನನ್ನಂತವನ ಪಾಲಿಗೆ ಅಸಾಧ್ಯ ಆದರೂ ಯುವಕರು ಯಾರಾದರೂ ಕುತೂಹಲಗಳಾಗಿದ್ದಲ್ಲಿ ಅಂಥವರಿಗಾಗಿ ಒಂದೆರಡು ಸ್ಥೂಲ ರೇಖೆಗಳನ್ನು ಗುರುತಿಸಲು ಪ್ರಯತ್ನಿಸುತ್ತೇನೆ ಚತುಸ್ಸೂತ್ರಿ ಮನ ಪ್ರಸನ್ನತೆ ಶಾಸ್ತ್ರಿಗಳು ತಾವು ಹೇಳಬೇಕಾದದ್ದನ್ನು ಮನಸ್ಸಿನಲ್ಲಿ ಪುನಃ ಪುನಃ ಆಲೋಚಿಸಿ ನಿಷ್ಕರ್ಷೆ ಮಾಡಿ ಒಂದು ಕ್ರಮದಲ್ಲಿ ಏರ್ಪಡಿಸಿಕೊಳ್ಳುತ್ತಿದ್ದರು ಈ ಮನಪ್ರಸನ್ನತೆ ಮೊದಲನೆಯ ಗುಣ ಎದ್ದು ನಿಂತ ಮೇಲೆ ವಿಷಯಕ್ಕಾಗಿ ತಾರಾಡುವುದು ಹಾ ಎನ್ನುವುದು ಹೂ ಎನ್ನುವುದು ಮಾತಿಗಾಗಿ ಹುಡುಕಾಡುವುದು ಈ ವಿಕಾರಗಳು ಶಾಸ್ತ್ರಿಗಳಲ್ಲಿರಲಿಲ್ಲ ಅವರ ಮನಸ್ಸು ತಿಳಿಯಾಗಿ ಇಷ್ಟನ್ನೇ ಹೇಳಬೇಕೆಂದು ಖಚಿತವಾಗಿರುತ್ತಿತ್ತು ಮನೋ ಬಹಳ ದೊಡ್ಡದು ಶಬ್ದ ಸೌಷ್ಠವ ಅವರಿಗಿದ್ದ ವಿಸ್ತಾರವಾದ ಶಬ್ದರಾಶಿಯಲ್ಲಿ ಪ್ರಕೃತಕ್ಕೆ ಯಾವುದು ಉಚಿತವೆಂಬುದು ಆರಿಸಿ ಆರಿಸಿ ಮೇಲಕ್ಕೆತ್ತುತ್ತಿದ್ದರು ವಾಕ್ಯ ಧೋರಣೆ ಉಪನ್ಯಾಸವು ಸಲಿಗೆಯುಳ್ಳ ಸುಸಂಸ್ಕೃತ ಸ್ನೇಹಿತರ ಜೊತೆಯಲ್ಲಿ ಆಡಿದ ಮಾತಿನಂತೆ ತಕ್ಷಣ ಶ್ರೋಧನ ಮನಸ್ಸನ್ನು ಅರಳಿಸಬಲ್ಲದ್ದಾಗಿರಬೇಕು ಅದರಲ್ಲಿ ಹಾಸ್ಯ ಅನುನಯ ಉದ್ಬೋಧನೆ ಪ್ರಚೋದನೆ ಈ ನಾಲ್ಕಾರು ಗುಣಗಳಿರಬೇಕು ಈ ಕಾರ್ಯಕ್ಕಾಗಿ ತಕ್ಕಂತೆ ವಾಕ್ಯ ರಚನೆ ವಾಕ್ಯದ ನಾನಾ ಭಾಗಗಳ ಸಂಯೋಜನೆಯಲ್ಲಿಯೇ ಒಂದು ಕುತೂಹಲಕಾರಿಯಾದ ಗುಣ ಕಂಠಧ್ವನಿ ಶಾಸ್ತ್ರಿಗಳವರಿಗೆ ಭಗವಂತನು ಕೊಟ್ಟಿದ್ದ ವರಗಳಲ್ಲಿ ಧ್ವನಿ ಸಂಪತ್ತು ಒಂದು ಅವರ ಧ್ವನಿಯೇ ಶ್ರಾವ್ಯವಾದದ್ದು ಇಂಗ್ಲಿಶೇ ಸಂಸ್ಕೃತವೇ ಆಗಲಿ ತಮಿಳೇ ಆಗಲಿ ಅವರ ಕಂಠದಿಂದ ಮಾತಿನ ಪ್ರವಾಹ ಬರುತ್ತಿದ್ದರೆ ಕಿವಿಗೆ ಒಂದು ಇಂಪು ನಿದ್ದೆ ತರುವ ಇಂಪಲ್ಲ ನಿದ್ದೆಯಿಂದ ಎಚ್ಚರಿಸುವ ಇಂಪು ಬುದ್ದಿ ತುಕಡಿಸುತ್ತಿರುವಾಗ ಶಾಸ್ತಿಗಳ ಧ್ವನಿ ಅದಕ್ಕೆ ತಗುಲಿದರೆ ಬುದ್ಧಿಯು ಎಚ್ಚೆತ್ತು ಆಲಿಸುವುದು ಒಂದು ಆಶುಭಾಷಣ ಒಂದು ದಿನ ಬೆಂಗಳೂರು ಕೋಟೆಯ ಟಿಪ್ಪು ಸುಲ್ತಾನ್ ಅರಮನೆಯ ಪಶ್ಚಿಮದ ಕಡೆಯ ಮಹಡಿಯಲ್ಲಿ ಒಂದು ಸಂತೋಷಕೂಟ ಸ್ಕೌಟ್ಸ್ ಸಂಸ್ಥೆಯದು ಒಳ್ಳೊಳ್ಳೆಯ ತಿಂಡಿಗಳು ಹೂ ಹಣ್ಣು ಆ ಭಾಷಣದ ಏರ್ಪಾಟಿ ಏರ್ಪಾಟಿರಲಿಲ್ಲ ಶಾಸ್ತ್ರಿಗಳಿಗೆ ಹಾರತುರಾಯಿ ಸಮರ್ಪಿಸುವುದಷ್ಟೇ ಕಾರ್ಯಕ್ರಮವಿದ್ದದು ಆದರೆ ನಮ್ಮ ಕೆಎಚ್ ರಾಮಯ್ಯನವರು ಅಲ್ಲಿದ್ದರಲ್ಲ ಆ ಹೊತ್ತಿನ ಸಮಾರಂಭಕ್ಕೆ ಮುಖ್ಯ ಯಜಮಾನರು ರಾಮಯನವರು. ಅವರು ಕಡೆಯಲ್ಲಿ ಎದ್ದು ನಿಂತು ತಮಾಷೆಯ ರೀತಿಯಲ್ಲಿ ಒಂದು ವಾಕ್ಯ ನುಡಿದರು ನಾವು ಇಷ್ಟೊಂದು ಸಂತೋಷದಿಂದ ಏನಾದರೂ ಒಳ್ಳೆಯದನ್ನು ಕೇಳಬೇಕೆಂದಿರುವಾಗ ನಮ್ಮ ಅತಿಥಿಗಳು ನಮ್ಮ ಮನಸ್ಸನ್ನು ತಿಳಿಯದಿರುವಷ್ಟು ನಿಷ್ಕರುಣಿಗಳೇ ಶಾಸ್ತ್ರಿಗಳು ಕೊಂಚ ಆಗ ಒಂದು ಭಾಷಣ ಮಾಡಿದರು ಅದು ಬಹುಶಃ ಹತ್ತು ಹನ್ನೆರಡು ನಿಮಿಷಗಳ ಭಾಷಣ ನಾನು ಕೇಳಿರುವ ನೂರಾರು ಭಾಷಣಗಳಲ್ಲಿ ಶಾಸ್ತ್ರಿಗಳದೇ ಒಂದು ರೀತಿ ಶಾಸ್ತ್ರಿಗಳು ಮಾಡಿದ ಹತ್ತಾರು ಭಾಷಣಗಳಲ್ಲಿ ಅಂದಿನದು ಸೊಗಸಿನಲ್ಲಿ ಎಂದು ಮೀರಲಾಗದ್ದು ಮಾತಿನಲ್ಲಿ ವಿನಯ ಹಾಸ್ಯ ಉಪದೇಶ ಮೂರು ಅಡಗಿತ್ತು ಮತ್ತು ವಾಕ್ಯವಾಕ್ಯವು ಮಾತು ಮಾತು ಕಾಂತಿಯುತವಾಗಿ ಸುಂದರವಾಗಿತ್ತು ಆ ಭಾಷಣವನ್ನು ಕೇಳಿದಾಗ ಒಂದು ಹೂದೋಟದ ನಡುವೆ ನಿಂತಂತೆ ಒಬ್ಬ ಮಹಾಗಾಯಕಿಯ ಹಾಡಿಕೆಯನ್ನು ಕೇಳಿದಂತೆ ಎಲ್ಲರಿಗೂ ಅನುಭವವಾಯಿತು ಮಹಾವಾಗ್ಮಿಯ ಮಾತಿನಲ್ಲಿ ವಿಶೇಷ ಲಕ್ಷಣ ಶಬ್ದ ಬಾಹು ಬಾಹುಳ್ಯವಲ್ಲ ಶಬ್ದದ ರಭಸವಲ್ಲ ಶಬ್ದಗಳ ಪ್ರೌಢಿಯೂ ಅಲ್ಲ ಅಲಂಕಾರಗಳ ಹೊಡೆತವಲ್ಲ ಅಂಗಚೇಷ್ಠೆಯೂ ಅಲ್ಲ ಅದರ ಮುಖ್ಯ ಗುಣವು ಕಾಂತಿ ಮತ್ತು ಸೌಂದರ್ಯ ಕಾಂತಿ ಎಂದರೆ ಹೊಸ ಬೆಳಕು ಶ್ರೋತನ ಹೊಸ ಹೊಸ ವಿಷಯಗಳು ಹೊಳೆಯಬೇಕು ಸೌಂದರ್ಯವೆಂದರೆ ಅವನ ಹೊಸ ಹೊಸ ಭಾವನೆಗಳು ಉತ್ಪನ್ನವಾಗಬೇಕು ಶಾಸಿಗಳ ಭಾಷಣದಲ್ಲಿ ಭಾವಪುಷ್ಟಿ ಭಾವ ಪ್ರಚೋದನೆ ಈ ಎರಡು ಗುಣಗಳು ಸಮ್ಮಿಳಿತವಾಗಿರುತ್ತಿತ್ತು ವ್ಯಂಗ್ಯ ರೀತಿ ಶಾಸಿಗಳ ವಾಕ್ಶೈಲಿ ವಾಚ್ಯಕ್ಕಿಂತ ಹೆಚ್ಚಾಗಿ ವ್ಯಂಗ್ಯ ರೀತಿಯದು ತಮ್ಮ ಅಂತರಂಗದ ಧ್ವನಿಯನ್ನು ಹೊರಕ್ಕೆ ಬಿಡುತ್ತಿದ್ದರು ಹೆಚ್ಚು ಮಾತು ವ್ಯರ್ಥ ಒಂದು ಉದಾಹರಣೆ ಜ್ಞಾಪಕಕ್ಕೆ ಬರುತ್ತದೆ ಪಂಜಾಬಿನಲ್ಲಿ ಒಡ್ವೆಯರ್ ಸೈನ್ಯಾಧಿಕಾರಿ ನಡೆಸಿದ ಅತ್ಯಾಚಾರಗಳನ್ನು ಕುರಿತು ಮಾತನಾಡುವಾಗ ಹೀಗೆಂದರು As for the part of Lord c strange fold, not many words seem needed. He must have been sufficiently punished by his own thoughts. He was told to call the leaky receipts after all theокоverical Manual was told. In the past 1912, in my experience, I was told by the Prime Minister and thearma was advised. My king Addiri is the emperor, who correspond the responsibility ರು ಆ ಸಮಿತಿಯ ಅಧ್ಯಕ್ಷರು ಆ ಸಮಿತಿಯ ವರದಿಗೆ ನಾನು ಒಂದು ಭಿನ್ನಾಭಿಪ್ರಾಯದ ಮನವಿಯನ್ನು ಲಗತ್ತು ಮಾಡಿದ್ದೆ ಮನವಿಯಲ್ಲಿ ಸರಕಾರವು ಆ ಕೂಡಲೇ ಜವಾಬ್ದಾರಿ ಸರಕಾರ ಪದ್ಧತಿಯನ್ನು ತನ್ನ ಮುಖ್ಯ ಗುರಿಯನ್ನಾಗಿ ಅಂಗೀಕರಿಸಿ ಹೇಳಿಕೆ ಕೊಡಬೇಕು ಮತ್ತು ಅಲ್ಲಿಂದ ಇಪ್ಪತ್ತು ವರ್ಷಗಳೊಳಗಾಗಿ ಕ್ರಮಕ್ರಮವಾಗಿ ಸುಧಾರಣೆಗಳನ್ನು ನಡೆಸಿ ಅದರ ಪರಿಣಾಮವಾಗಿ ಸಂಪೂರ್ಣ ಜವಾಬ್ದಾರಿ ಸರಕಾರ ರೂಪುಗೊಳ್ಳುವಂತೆ ಮಾಡಬೇಕು ಎಂದು ಸೂಚನೆ ಮಾಡಿದೆ ಸಮಿತಿಯ ಮುಖ್ಯ ವರದಿಯಾದರೂ ಜವಾಬ್ದಾರಿ ಸರಕಾರದ ಯೋಚನೆಯನ್ನು ಕೈಬಿಟ್ಟಿತು ಮಿರ್ಜಾ ಸಾಹೇಬರಿಗೆ ಜವಾಬ್ದಾರಿ ಸರ್ಕಾರದ ವಿಷಯದಲ್ಲಿ ವಿಶ್ವಾಸವಿರಲಿಲ್ಲ ಆದ್ದರಿಂದ ನನ್ನ ಮನವಿಗೆ ಮನ್ನಣೆ ದೊರೆತಿತೆಂದು ಯಾರೂ ಅಂದುಕೊಂಡಿರಲಿಲ್ಲ ಆದರೆ ನನ್ನ ಸ್ನೇಹಿತರಲ್ಲಿ ಕೆಲ ವಿಷಯವನ್ನು ಅಲ್ಲಿಗೆ ಕೈಬೀಡಬಾರದೆಂದು ಪ್ರತಿಜ್ಞೆ ಮಾಡಿದ್ದರು ಅದರಲ್ಲಿ ಮುಖ್ಯರು ದಿವಂಗತ ಸಂಪಿಗೆ ವೆಂಕಟಪತಯ್ಯನವರು ಒಂದು ಉಪಾಯ ಈ ತರುಣದಲ್ಲಿ ಒಂದು ಸಂದರ್ಭ ಒದಗಿತು ಮಹಾತ್ಮ ಗಾಂಧಿಯವರು ದೆಹಲಿಗೆ ಹೋಗುವ ಸಂಭವ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಅದೇ ವೇಳೆಗೆ ಮಿರ್ಜಾ ಸಾಹೇಬರು ದೆಹಲಿಗೆ ಹೋಗಬೇಕಾದ ಕಾರಣವಿತ್ತು ಈ ಎರಡು ದೆಹಲಿ ಪ್ರಯಾಣಗಳ ಸಂಯೋಗವು ಜವಾಬ್ದಾರಿ ಸರಕಾರವಾದಿಗಳಿಗೆ ಅನುಕೂಲವೆಂದು ನನ್ನ ಮಿತ್ರರಿಗೆ ತೋರಿತು ಸಂಪಿಗೆ ವೆಂಕಟಪತಯ್ಯನವರು ಹಾಗೆ ಪಟೇಲ್ ರವರ ಆಪ್ತರಾಗಿದ್ದ ಎಬಿಸಿಯವರ ಸಲಹೆಯನ್ನು ಒಪ್ಪಿದರು ಆ ಸಲಹೆಯ ಮುಖ್ಯಾಂಶ ಇದು ನನ್ನ ಭಿನ್ನಾಭಿಪ್ರಾಯದ ಮನವಿಯನ್ನು ನಾನು ಎರಡು ಪುಟಗಳೊಳಗಾಗಿ ಸಂಗ್ರಹ ಮಾಡಿಕೊಂಡ್ ಕೊಡತಕ್ಕದ್ದು ಆ ಸಂಗ್ರಹ ಪತ್ರಿಕೆಯನ್ನು ಅವರು ಗಾಂಧಿಯವರ ಸೆಕ್ರೆಟರಿಯ ಮಹಾದೇವ ದೇಶಾಯರ ಕೈಗೆ ತಲುಪಿಸತಕ್ಕದ್ದು ದೇಶಾಯವರು ಅದನ್ನು ತಾವು ಓದಿಕೊಂಡು ಅದನ್ನು ತಕ್ಕ ರೀತಿಯಲ್ಲಿ ಗಾಂಧಿಯವರ ಗಮನಕ್ಕೆ ತೆರತಕ್ಕದ್ದು ಮಹಾತ್ಮರು ಮಿರ್ಜಾರವರನ್ನು ಕಂಡಾಗ ಮಿರ್ಜಾರವರನ್ನು ಜವಾಬ್ದಾರಿ ಸರಕಾರಕ್ಕೆ ಒಡಂಬಡಿಸತಕ್ಕದ್ದು ದೆಹಲಿಯಲ್ಲಿ ಗಾಂಧಿಯವರಿಗೆ ಇರುವಾಗ ಅಲ್ಲಿಗೆ ಹೋದ ಮಿರ್ಜಾರವರು ಮಹಾತ್ಮರನ್ನು ಕಾಣದಿರುತ್ತಾರೆಯೇ ಅವರನ್ನು ಭೇಟಿ ಮಾಡುವುದು ಖಂಡಿತ ಮಹಾತ್ಮರನ್ನು ಕಂಡಾಗ ಅವರು ನಮ್ಮ ತೀರ್ಮಾನವನ್ನು ಮಿರ್ಜಾರವರಿಗೆ ಹೇಳಿಯೇ ಹೇಳುತ್ತಾರೆ ಇದು ಕಂಡಿತ. ಮಹಾತ್ಮರು ಹೇಳಿದ ಮಾತನ್ನು ಮಿರ್ಜಾರವರು ಕೇಳಿಯೇ ಕೇಳುತ್ತಾರೆ ಇದು ಖಂಡಿತ ಹೀಗೆ ಯೋಚನೆ ಕೆರೆಯ ನೀರಿನ ನಡುವೆ ಬಕಪಕ್ಷಿ ನಿಂತೇ ಇರುತ್ತದೆ ನಾವು ಬೆಣ್ಣೆಯ ಉಂಡೆಯನ್ನು ಹಿಡಿದು ನಡೆದು ಅದು ನಮಗೆ ಸಿಕ್ಕುವುದು ಖಂಡಿತ ನಾವು ಬಕದ ತಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಮೇಲೆ ಬಿಸಿಲಿನಿಂದ ಅದು ಕರಗುವುದು ಖಂಡಿತ ಬೆಣ್ಣೆ ಕೆರಗಿದ ಮೇಲೆ ಅದು ಬಕದ ಕಣ್ಣಿನೊಳಕ್ಕೆ ಇಳಿಯುವುದು ಖಂಡಿತ ಕಣ್ಣಿನೊಳಕ್ಕೆ ಬೆಣ್ಣೆ ಇಳಿದ ಮೇಲೆ ಬಕವು ತಬ್ಬಿಬ್ಬಾಗಿ ನಿಲ್ಲುವುದು ಖಂಡಿತ ಆಗ ಅದರ ಕೊರಳು ನಮ್ಮ ಕೈಗೆ ಸಿಕ್ಕುವುದು ಖಂಡಿತ ಮಹಾತ್ಮರು ದೆಹಲಿಗೆ ಹೋದರು ಮಹಾತ್ಮರು ದೆಹಲಿ ತಲುಪುವ ಹಿಂದಿನ ದಿನ ಮಿರ್ಜಾರವರು ದೇಹಲಿಯನ್ನು ಬಿಟ್ಟರು ಮಿರ್ಜಾ ರವರು ಬೊಂಬಾಯಿಗೆ ಅಲ್ಲಿ ಖಂಡಿತವಾಗಿ ಮಹಾತ್ಮರ ಭೇಟಿಯಾಗುವುದು ಎಂದಿತ್ತು ನಮ್ಮ ಆಲೋಚನೆ ಮಿರ್ಜಾರವರು ಬೊಂಬಾಯಿ ಮಾರ್ಗವನ್ನು ಹಿಡಿಯದೆ ವಾಲ್ಟೇರ್ ಮಾರ್ಗದಿಂದ ಬೆಂಗಳೂರನ್ನು ಸೇರಿದರು ಉಪನಾಟಕ ಈ ಭ್ರಾಂತಿ ವಿಲಾಸದಲ್ಲಿ ಒಂದು ಉಪನಾಟಕ ನಡೆಯಿತು ಮಿರ್ಜಾ ಸಾಹೇಬರು ಮದರಾಸಿಗೆ ಬಂದು ಅಲ್ಲಿ ತಮ್ಮ ಸ್ನೇಹಿತರಾದ ಹಲವರನ್ನು ಕಂಡರು ಅವರಲ್ಲಿ ಮೂವರೊಡನೆ ನನ್ನ ಪ್ರಯತ್ನದ ಪ್ರಸಕ್ತಿಯತ್ತಿದ್ದ ಹಾಗೆ ಕಾಣುತ್ತದೆ ಆ ಮೂವರು ಪಿ ಎಸ್ ಶಿವಸ್ವಾಮಿ ಅಯ್ಯರ್ ವಿ ಎಸ್ ಶ್ರೀನಿವಾಸ ಶಾಸಿಗಳು. ಟಿಆರ್ ವೆಂಕಟರಾಮ ಶಾಸ್ತ್ರಿಗಳು ಈ ಮೂವರು ನನಗೆ ಬೇರೆ ಬೇರೆಯಾಗಿ ಪತ್ರಗಳನ್ನು ಬರೆದರು ಶಿವಸ್ವಾಮಿ ಅಯ್ಯರ್ ಅವರಿಗೆ ಕೇಳಿದರು ನಿನಗೂ ಮಿರ್ಜಾ ಅವರಿಗೂ ಜಗಳ ಬಂದಿದೆ ಅವರು ಒಳ್ಳೆಯ ಮನುಷ್ಯರು ನಿನಗೆ ಅವರೊಡನೆ ಏಕೆ ಜಗಳ ಶ್ರೀನಿವಾಸ ಶಾಸಿಗಳು ನೀನು ಲಿಬರಲ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಿ ಎಂದು ಆಪಾದನೆ ಇದು ನಿಜವೇ ಸ್ನೇಹ ವರ್ಗವನ್ನು ಬಿಟ್ಟು ಪ್ರತಿ ವರ್ಗಕ್ಕೆ ಸೇರಿಕೊಂಡಿದ್ದಿಯಂತೆ ಹೌದು ವೆಂಕಟರಾಮ ಶಾಸ್ತ್ರಿಗಳು ರಾಜಕೀಯದಲ್ಲಿ ಅಭಿಪ್ರಾಯ ಬೇದ ಬಂದರೆ ನಮ ವೈಯಕ್ತಿಕ ಸಂಬಂಧಗಳಲ್ಲಿ ಹಳೆಯ ಸ್ನಿಹಗಳನ್ನು ಮುರಿದೇ ಹಾಕುವುದು ಅವಶ್ಯವೇ ಈ ಮೂರು ಮಂದಿ ಮಹನೀಯರಿಗೂ ನಾನು ಬೇರೆ ಬೇರೆಯಾಗಿ ಉತ್ತರಗಳನ್ನು ಬರೆದೆ ಮೂರು ಉತ್ತರಗಳಲ್ಲಿಯೂ ಇದ್ದ ಮಾತು ಸ್ನೇಹವನ್ನು ಕುರಿತದ್ದು ಮಿರ್ಜಾರ್ವರಿಗೂ ನನಗೂ ಇದ್ದದ್ದು ಎಂತ ಸ್ನೇಹ ನಾವಿಬ್ಬರೂ ಒಂದು ಊರಿನವರಲ್ಲ ಒಂದು ಕುಲದವರಲ್ಲ ಒಂದೇ ಕಡೆ ಓದಿದವರಲ್ಲ ಒಂದು ಕಸಬಿನವರಲ್ಲ ಅವರ ಜಾಗ ಆನೆಯ ಮೇಲಿನ ಅಂಬಾರಿಯಲ್ಲಿ ನನ್ನ ಜಾಗ ಕಾಲಿಗೆ ಕೆರೆವಿಲ್ಲದೆ ನಡೆಯುವ ನೆಲದ ಮೇಲೆ ಇಂಥವರಲ್ಲಿ ಎಷ್ಟು ಮಾತ್ರ ಸ್ನೇಹ ಇದ್ದಿತು ನನ್ನ ರಾಜಕೀಯ ಉದ್ದೇಶಕ್ಕೆ ಬಿರ್ಜಾರವರು ರಾದಾರೆಂದು ನಾನು ಭ್ರಮಿಸಿದ್ದೆ ತಮ್ಮ ರಾಜಕೀಯಕ್ಕೆ ನಾನು ಅನುಕೂಲನೆಂದು ಅವರು ಭ್ರಮಿಸಿದ್ದಿರಬಹುದು ಒಬ್ಬ ಗಂಡು ಒಬ್ಬ ಹೆಣ್ಣು ಅನ್ಯೋನ್ಯ ಆಕರ್ಷಿತರಾಗಿ ಇಬ್ಬರೂ ಸೇರಿದ ಮೇಲೆ ಅವರ ಬೆನ್ನು ಉಬ್ಬೆಂದು ಆಕೆಯು ಆಕೆಯ ಬೆನ್ನು ತಪ್ಪೆಂದು ಆತನು ಕಂಡುಕೊಳ್ಳುತ್ತಾರೆ ಆಮೇಲೆ ಅವನ ಪಾಡು ಅವನದು ಆಕೆಯ ಪಾಡು ಆಕೆಯದು ನನ್ನ ಕಾಗದವನ್ನು ನೋಡಿ ಶಿವಸ್ವಾಮಿ ಅಯ್ಯರು ಕೊಂಚ ಬೇಸರ ಪಟ್ಟಿರಬಹುದು ಅವರು ಈ ವಿಚಾರವನ್ನು ಮತ್ತೊಮ್ಮೆ ನನ್ನಲ್ಲಿ ಎತ್ತಲಿಲ್ಲ ವೆಂಕಟರಾಮ ಶಾಸ್ತ್ರಿಗಳಿಗೆ ಸಮಾಧಾನವಾಗಲಿಲ್ಲ ಅವರು ನನ್ನನ್ನು ಆಕ್ಷೇಪ ಮಾಡಿ ಬರೆದರು ಈಗ ಶ್ರೀನಿವಾಸ ಶಾಸ್ತ್ರಿಗಳ ಪ್ರತಿಕ್ರಿಯೆಯನ್ನು ಹೇಳುತ್ತೇನೆ ಅದೇ ಇಲ್ಲಿ ಸಂಗತವಾದದ್ದು ಸ್ನೇಹ ಶ್ರೀನಿವಾಸ ಶಾಸ್ತ್ರಿಗಳು ನಾನು ಹೇಳಿದ್ದರ ಒಂದು ಭಾಗವನ್ನು ಒಪ್ಪಿಕೊಂಡರು ಇಂತಹ ಅನುಭವ ನನಗೂ ಆಗಿದೆ ಪಂಜಾಬ್ ಗಲಾಟೆಗಳ ಕಾಲದಲ್ಲಿ ನನ್ನ ಮೇಲೆ ವೈಸರಾರಲ್ಲಿಯೂ ಅವರ ಮಂತ್ರಿಗಳಲ್ಲಿಯೂ ಶಾಡಿ ಹೇಳಿದವರಿದ್ದಾರೆ ಇವರು ಆ ಪುಣ್ಯ ಕಟ್ಟಿಕೊಂಡರು ಅದಕ್ಕೆ ನಾನು ಏನು ಮಾಡಲಿಕ್ಕಾಗುತ್ತದೆ ನಮ ನಮಗೆ ರಾಜನಾದವನು ನಮ್ಮ ನಮ್ಮ ಅಂತಃಸಾಕ್ಷಿ ಆ ಸ್ವಾಮಿಗೆ ದ್ರೋಹ ಮಾಡದೇ ಇರಬೇಕು ಅದರಿಂದ ನಮಗೇನಾದರೂ ಹಾನಿ ಬಂದರೆ ಅದನ್ನು ಅನುಭವಿಸಬೇಕು ಆದರೆ ನೀನು ಯಾವ ಸ್ನೇಹಿತರನ್ನೂ ತೊರೆಯಬಾರದು ರಾಜಕೀಯ ಬಿಟ್ಟು ಜೀವನ ಕ್ಷೇತ್ರಗಳಷ್ಟೋ ಇದೆ ಸ್ನೇಹವು ಸಮಾಜ ಕ್ಷೇತ್ರಗಳಲ್ಲಿ ತಂಪನ್ನು ನೆಮ್ಮದಿಯನ್ನು ಉಂಟು ಮಾಡಬೇಕಾದದ್ದು ಆದ್ದರಿಂದ ಸಂಬಂಧಗಳಲ್ಲಿ ಹಳೆಯ ಸ್ನೇಹವನ್ನು ಮರೆಯಬಾರದು ಅದನ್ನು ಮತ್ತಷ್ಟು ಪೋಷಿಸಿ ಬಲಪಡಿಸಿಕೊಳ್ಳಬೇಕು ಈ ಉಪದೇಶಕ್ಕೆ ಅನುಸಾರವಾದ ಒಂದು ಸಂಗತಿ ನನಗೆ ಜ್ಞಾಪಕಕ್ಕೆ ಬರುತ್ತದೆ ನನ್ನ ಹಟ ಸಾವಿರದ ಒಂಬೈನೂರ ಹಿಂದೂ ಮುಸ್ಲಿಂ ಗಲಭೆಗಳ ನಡೆದವಷ್ಟೇ ಈ ಸಂದರ್ಭದಲ್ಲಿ ಎರಡು ಕಕ್ಷಿಗಳು ಹುಟ್ಟಿಕೊಂಡವು ಒಂದು ಹಿಂದೂಗಳದು ಇನ್ನೊಂದು ಮುಸಲ್ಮಾನರದು ಕಾಲಕ್ರಮದಲ್ಲಿ ಎರಡೇ ಪ್ರಜಾಪಕ್ಷ ಸರಕಾರದ ಪಕ್ಷ ಎಂದು ಮಾರ್ಪಾಟು ಹೊಂದಿದವು ನಾವು ಪ್ರಜಾಪಕ್ಷಕ್ಕೆ ಅಥವಾ ಹಿಂದೂ ಪಕ್ಷಕ್ಕೆ ಸೇರಿದವನೆಂದು ಮಿರ್ಜಾರವರಿಗೆ ಅನ್ನಿಸಿತು ಹೀಗೆ ಪ್ರಾರಂಭವಾದದ್ದು ಬಲಿತು ಮನಸ್ತಾಪವಾಯಿತು ನಾನು ಮಿರ್ಜಾರವರಲ್ಲಿಗೆ ಹೋಗುವ ಹೋಗುವುದನ್ನು ನಿಲ್ಲಿಸಿದೆ ಒಂದೆರಡು ಸಾರಿ ಮಿರ್ಜಾರವರು ಸ್ನೇಹಿತರ ಮೂಲಕ ನನಗೆ ಹೇಳಿಕರಿಸಿದರು ನಾನು ಹೋಗಲಿಲ್ಲ ಒಂದು ಸಾರಿ ನವರತ್ನ ರಾಮರಾಯರು ನನಗೆ ಹೇಳಿದರು ಅಯ್ಯ ನಿನ್ನ ರಾಜಕೀಯ ಹೇಗಾದಿ ಹೇಗಾದರಿರಲಿ ಅದರ ತಂಟಿಗೆ ನಾನು ಬರುವುದಿಲ್ಲ ಆದರೆ ಸಾಹೇಬರು ನಿನ್ನಲ್ಲಿ ಪ್ರೀತಿ ಇಟ್ಟಿದ್ದಾರೆ ನಿನ್ನ ಮಕ್ಕಳಿಗೋಸ್ತರ ಎಂದು ಬೊಂಬಾಯಿಯಿಂದ ಗೊಂಬೆಗಳನ್ನು ತಂದಿದ್ದಾರೆ ನೀನು ಹೋಗಿ ಆ ಸಾಮಾನುಗಳನ್ನು ತೆಗೆದುಕೊಂಡು ಬರ ಬರಬಹುದಲ್ಲ ಎಂದರು ನಾನು ಒಳ್ಳೆ ಹಾಗಾದರೆ ನಾನು ಆ ಸಾಮಾನುಗಳನ್ನು ತಂದುಕೊಡುತ್ತೇನೆ ತೆಗೆದುಕೋ ಎಂದರು ನಾನು ಬಿಲ್ಕುಲ್ ಆಗದು ಮಾಫ್ ಮಾಡಬೇಕು ಎಂದೆ ಈ ವೈಷಮ್ಯದ ಕಥೆಯನ್ನು ನನ್ನ ಸ್ನೇಹಿತರು ಶ್ರೀನಿವಾಸ ಶಾಸ್ತ್ರಿಗಳ ಕಿವಿಗೆ ಹಾಕಿದ್ದಾರೆಂದು ತೋರುತ್ತದೆ ಪುನರ್ ಈ ಆ ವರ್ಷ ಶ್ರೀನಿವಾಸ ಶಾಸ್ತ್ರಿಗಳು ಬಸವನಗುಡಿಯ ಬಿಪಿ ವಾಡಿಯ ರಸ್ತೆಯಲ್ಲಿರುವ ಸೀತಾಲಯ ಎಂಬ ಮನೆಯಲ್ಲಿ ಬಿಡಾರ ಮಾಡಿದ್ದರು ಆಗ ಶಾಸ್ತಿಗಳ ಅರವತ್ತೊಂದನೆಯ ಹುಟ್ಟುಹಬ್ಬ ಬಂತು ಮೊದಲಾದ ಮೊದಲಾದೆಡೆಗಳಿಂದ ಶಾಸ್ತ್ರಿಗಳ ಬಂಧುಗಳು ಸ್ನೇಹಿತರು ಬಹುಬಂದಿ ಬಂದಿದ್ದರು ಅವರ ಗೌರವಕ್ಕಾಗಿ ಶಾಸ್ತ್ರಿಗಳು ಬೆಂಗಳೂರು ಸ್ನೇಹಿತರು ಒಂದು ಸಂತೋಷಕೂಟವನ್ನು ಏರ್ಪಡಿಸಿದ್ದರು ಅದಕ್ಕಾಗಿ ಮಿರ್ಜಾರವರಿಗೂ ಕರೆ ಹೋಗಿತ್ತು ಮಿರ್ಜಾರವರು ಸಂಜೆ ಐದು ಗಂಟೆಯ ಸುಮಾರಿಗೆ ಬರುವುದಾಗಿ ಹೇಳಿ ಕಳುಹಿಸಿದ್ದರು ಇದು ನನಗೆ ತಿಳಿದ ಮೇಲೆ ನಾನು ಮನೆಯ ಹೊರಗೆ ಚಪ್ಪರದಲ್ಲಿದ್ದರೆ ಭೇಟಿಯಾಗುವುದು ಅನಿವಾರ್ಯ ಆದ ಮನೆಯ ಒಳಗಡೆಯ ಒಳಗಡೆ ಅಡಿಗೆ ಮನೆಯ ಪ್ರಾಂತದಲ್ಲಿದ್ದರೆ ನಿಶ್ಚಿಂತೆಯಾಗುತ್ತದೆಂದು ಯೋಚಿಸಿ ಅಲ್ಲಿ ಶಾಸ್ತ್ರಿಗಳ ಬಾರಿಯೊಡನೆಯೂ ಮಕ್ಕಳೊಡನೆಯೂ ಮಾತನಾಡಿಕೊಂಡು ಕುಳಿತಿದ್ದೆ ನಾನು ಹೀಗಿದ್ದಾಗ ಹೊರಗಡೆ ಮಿರ್ಜಾರವರು ಬಂದರು ಅಲ್ಲಿದ್ದವರು ಸಾಹೇಬರನ್ನು ಸ್ವಾಗತಿಸಿದರು ಅವರೂ ಶಾಸ್ತ್ರಿಗಳವರು ಶಾಮಿಯಾನದ ಚಪರದಲ್ಲಿ ಕುಳಿತು ಮಾತುಕಟ್ಟೆಯಾಡುತ್ತಿದ್ದರು ಆ ಮಾತಿನ ನಡುವೆ ಶಾಸ್ತ್ರಿಗಳವರು ಅಯ್ಯ ಗುಂಡಪ್ಪ ಇಲ್ಲಿ ಬಾ ಬೇಗವಾ ಬಾರೆಯಾ ಬೇಗ ಎಂದು ಕೂಗಿದರು ಅಲ್ಲಿದ್ದೈತರ ಸ್ನೇಹಿತರು ನನ್ನ ಎರಡು ರೊಟ್ಟೆಗಳನ್ನು ಹಿಡಿದು ದರದರ ಸೆಳೆದುಕೊಂಡು ಹೋದರು ಮಿರ್ಜಾ ಸಾಹೇಬರು ನಗುತ್ತಿದ್ದರು ಶಾಸಿಗಳು ಇನ್ನೂ ನಗುತ್ತಿದ್ದರು ಎದುರೆದುರಿಗೆ ಕಂಡ ಮೇಲೆ ಹಳೆಯ ಕೋಪ ತಾಪಗಳು ಉಳಿದಿರುತ್ತವೆಯೇ ಆಗ ನಾವಿಬ್ಬರೂ ಕೈ ಅಲ್ಲಿಂದ ನಮ್ಮಿಬ್ಬರಿಗೂ ಎಂದೂ ಯಾವ ಮನಸ್ತಾಪವೂ ಬಂದಿರಲಿಲ್ಲವೇನೋ ಎಂಬಂತೆ ನಡೆದುಕೊಂಡೆವು ಶಾಸಿಗಳಿಗೆ ಮೆಣಸಿನಲ್ಲಿದ್ದ ಶಂಕೆ ಪರಿಹಾರವಾಗಿಲ್ಲವೆಂದು ತೋರುತ್ತದೆ ಆ ರಾತ್ರಿ ಭೋಜನ ಕಾಲದಲ್ಲಿ ನನ್ನನ್ನು ತರಾಟೆಯೇ ತೆಗೆದುಕೊಂಡರು ಬಾಯಿಗೆ ಬಂದಂತೆಲ್ಲ ನನಗೆ ಮುಖ ಪ್ರಕ್ಷಾಳನವಾಯಿತು ಆಗ ಅಲ್ಲಿದ್ದವರಲ್ಲಿ ಇಬ್ಬರು ಮೂವರು ಹೆಸರುಗಳನ್ನು ಹೇಳುತ್ತೇನೆ ಮದ್ರಾಸಿನ ಪ್ರಸಿದ್ಧ ವಕೀಲರು ಧರ್ಮರಕ್ಷಾಮಣಿ ಬಾಲಸುಬ್ರಹ್ಮಣ್ಯ ಅಯ್ಯರ್ ಅವರು ಲೈಬ್ರರಿ ಸೈನ್ಸ್ನ ಪ್ರವರ್ತಕರಾದ ವಕೀಲ್ ದಿವಾನ್ ಬಹದ್ದೂರ್ ಕೆ ವಿ ಅಯ್ಯರ್ ಪೂಜ್ಯರಾದ ಎಲ್ಎ ಗೋವಿಂದ ರಾಘವಯ್ಯರ್ ಇಂಥವರ ಚೀಮಾರಿ ಹಾಕಿಸಿಕೊಂಡ ಬಂಡ ನಾನು ಸ್ನೇಹರಸ ಅಲ್ಲಿಗೆ ಮುಗಿಯಲಿಲ್ಲ ಮಾರನೆಯ ದಿನ ಸಂಜೆ ಸೆಂಚುರಿ ಕ್ಲಬ್ನಲ್ಲಿ ಶಾಸ್ತ್ರಿಗಳಿಗೆ ಔತಣ ಬಾರಿಸಬೆ ಆಗ ಶಾಸ್ತ್ರಿಗಳು ಮಾಡಿದ ಭಾಷಣದಲ್ಲಿ ಅವರು ನನ್ನ ಹೆಸರನ್ನಾಗಲಿ ಮಿರ್ಜಾರವರ ಹೆಸರನ್ನಾಗಲಿ ಎತ್ತದೆ ಇದ್ದರು ಅವರ ಮಾತು ಮಾತು ನನ್ನನ್ನು ಉದ್ದೇಶಿಸಿ ಆಡಿದಂತೆ ನನಗೆ ಭಾಸವಾಗುತ್ತಿತ್ತು ಸ್ನೇಹ ದೊಡ್ಡದು ನಮ್ಮ ನಮ್ಮ ಅಭಿಪ್ರಾಯಗಳಿಗಿಂತ ದೊಡ್ಡದು ನಮ್ಮ ಅಭಿಪ್ರಾಯಗಳನ್ನು ನಾವು ಬದಲಾಯಿಸಿಕೊಳ್ಳುವುದು ಎಷ್ಟೋ ಸಾರಿ ಕರ್ತವ್ಯವಾಗುತ್ತದೆ ಅಭಿಪ್ರಾಯ ಬುದ್ಧಿಕ್ರಿಯೆ ಬುದ್ಧಿಗೆ ಸಾಮಗ್ರಿ ಹೊಸ ಹೊಸದಾಗಿ ದೊರೆತಂತೆಲ್ಲ ಬುದ್ಧಿಯು ಅಭಿಪ್ರಾಯವನ್ನು ತಿದ್ದುತ್ತದೆ ಸ್ನೇಹವಾದರೂ ಹೃದಯ ಅದು ಸರ್ವದಾ ನಮ್ಮ ಆತ್ಮವಿಕಾಸಕ್ಕೆ ಸಾಧನವಾಗುತ್ತದೆ ಸ್ನೇಹವಿಲ್ಲದ ಜೀವ ಬಡಜೀವ ನಮ್ಮ ದೇಶದಲ್ಲಿ ನಾವು ಈಗ ರಾಜಕೀಯವನ್ನು ಅತಿ ಮಾಡಿಕೊಂಡಿದ್ದೇವೆ ಈ ಅತಿಯಲ್ಲಿ ಕ್ರೋಧಾವೇಶಗಳು ಪ್ರಬಲಿಸಿ ಜೀವನದ ಮಿಕ್ಕಲ್ಲ ಕ್ಷೇತ್ರಗಳನ್ನು ಹಾಳು ಮಾಡುತ್ತವೆ ನಮ್ಮ ರಾಜಕೀಯ ಭೇದಗಳಲ್ಲಿ ನಾವು ನಮ್ಮ ಮಾನವತ್ವವನ್ನು ಮರೆಯಬಾರದು ಮಾನವತ್ವಕ್ಕೆ ಸಲ್ಲುವ ಗೌರವವನ್ನು ಪ್ರೀತಿಯನ್ನು ಮರೆಯಬಾರದು ಅಭಿಪ್ರಾಯ ಭೇದವಿದ್ದರೆ ಇದು ಇದ್ದುಕೊಳ್ಳಲಿ ಅದರಿಂದ ಆದ ಗಾಯವನ್ನು ಮಾಯಿಸಬಲ್ಲ ಔಷಧ ಸ್ನೇಹರಸ ನನ್ನ ಅತ್ಯುತ್ಸಾಹ ಶಾಸ್ತಿಗಳ ಶಾಸಕಿಗಳು ನನ್ನ ವೈಲಕ್ಷಣ್ಯಗಳನ್ನು ಆಗಾಗ ಪ್ರಸ್ತಾಪಿಸಿ ಹಸ್ತ ಹಸ್ಯ ನನಗೆ ಮಾರ್ಲೆ ಲೇಖನದ ಕೃತಿಗಳ ವಿಷಯದಲ್ಲಿ ಹೆಚ್ಚು ಅಭಿಮಾನ ಆತನು ಮುಖ್ಯವಾಗಿ ಚಾರಿತ್ರಿಕ ಪ್ರಬಂಧಕರ್ತ ಗ್ಲಾಸ್ಟನ್ ಕಾರ್ಡನ್ ಮೊದಲಾದ ರಾಜ್ಯ ಕುಶಲಿಗಳ ಚರಿತ್ರೆಗಳನ್ನು ಬರೆದಿದ್ದಾನೆ ಫ್ರಾನ್ಸಿನ ರೂಸೊ ವಾಲ್ಟರ್ ಮೊದಲಾದವರನ್ನು ಕುರಿತು ಬರೆದಿದ್ದಾನೆ ಹಾಗೆಯೇ ಇಟಲಿಯ ಮೆಕೆವೆಲಿ ಚಿಚಿಯಾರ್ಡಿನ ಮೊದಲಾದ ರಾಜ್ಯನಿತಿ ನಿಪುಣ ಕುರಿತು ಬರೆದಿದ್ದಾನೆ ಆತ ಮಹಾ ವಿದ್ವಾಂಸ ಮತ್ತು ಸ್ವತಂತ್ರ ತತ್ವ ವಿಚಾರಿ ಆತನ ಶೈಲಿ ಗಂಭೀರವಾಗಿ ಭಾವಪೂರಿತವಾಗಿ ವಿಚಾರ ಪ್ರಚೋದಕವಾಗಿರುತ್ತದೆ ಆ ವಾಕ್ಯಗಳನ್ನು ಓದುವಾಗ ನಮ್ಮ ಮನಸ್ಸಿನ ಒಳಗಡೆಯೇ ಯಾವುದೋ ಒಂದು ತೇಜಸ್ಸು ಹರಿಯುತ್ತಿರುವಂತೆ ನಮಗೆ ಭಾಸವಾಗುತ್ತದೆ ಈ ಮಾರ್ಲೆ ಲೇಖನ ವಾಕ್ಯಗಳನ್ನು ನಾನು ಆಗಾಗ ಉದಾಹರಿಸುತ್ತಿದ್ದುಂಟು ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಮಾರ್ಲೆಯನ್ನು ಅತಿ ಮಾಡುತ್ತಿದ್ದೇನೆಂದು ಶಾಸ್ತ್ರಿಗಳಿಗೆ ಹೇಗಿತು ಅವರು ಮಾರ್ಲೆಯನ್ನು ಮೆಚ್ಚಿಕೊಂಡಿದ್ದವರೇ ಆದರೆ ನನ್ನ ಮೆಚ್ಚಿಕೆ ಅತಿ ಎಂದು ಅವರಿಗನ್ನಿಸಿತು ನನ್ನನ್ನು ಕೊಂಚ ಹಾಸ್ಯ ಮಾಡಿದರು ಕೆಲವು ಜನ ಪೋತಿಯನ್ನು ನೋಡಿದಾಗಲೆಲ್ಲ ನೀನೇ ಆಂಜನೇಯ ಎಂದು ತಮ್ಮ ಕಪಾಳಕ್ಕೆ ಹೊಡೆದುಕೊಳ್ಳುತ್ತಾರೆ ನೀನು ಅಂತ ಬತ್ತರಂತೆ ಆಗಿದ್ದಿ ಕೆನ್ನೆ ಬಡಿದುಕೊಳ್ಳುವುದು ಅನುಕರಣ ಮಾಡಿದರು ಅಲ್ಲಿದ್ದವರಿಗೆಲ್ಲಾ ನಗು ಬಂತು ನಾನು ನಕ್ಕೆ ಗ್ರಂಥಾಭಿಮಾನ ಮಾತು ಮುಂದುವರಿದಾಗ ಶಾಸ್ತ್ರಿಗಳು ಹೇಳಿದರು ನಾನು ಮಾರ್ಲೆಯನ್ನು ಹೀನಾಯ ಮಾಡುತ್ತಿಲ್ಲ ಮಾರ್ಲೆಯ ಗ್ರಂಥಗಳನ್ನು ದಿ ಲೂಷ್ ಎಂಬ ಸೊಗಸಾದ ರಟ್ಟು ಹಾಕಿದ ಒಂದು ಸಮಗ್ರ ಗ್ರಂಥ ಗ್ರಂಥ ಸಮುಚ್ಚಯವನ್ನು ಆದರೆ ಹಣ ಆ ಸಮುಚ್ಛಯದಲ್ಲಿದ್ದದ್ದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಸಂಪುಟಗಳು ಒಂದೊಂದು ಸಂಪುಟದ ಬೆಲೆ ಇಪ್ಪತ್ತೊಂದು ಗಿನಿ ಅಷ್ಟು ಹಣ ನನಗೆಲ್ಲಿ ಬಂದಿತ್ತು